धर्मस्य अवतार ಾಪಾಯ ಚರ್ಮಸ್ವಿಣ ಅವತಾರರಿಷ್ಠಾ देवं ವಸುದೇವಸು ದೇವ देवकी ಪರಮ ಕೃಷ್ಣ ವಂದೇ ಿಷ್ಠನ ತಾರ ಶಕ್ಮಕಲ್ಪಶ ಪರಾಶರಜೆ ಶುಕತಾತಂತಪೋ ಪಾಥ ಪ್ರತಿಬೋದಿ ಭಗವತ ನಾರಾಯಣಿನ ಸ್ವಸಿನ ಗ್ರಿ ಪುರಾಣುನಿ ಧ್ಯ ಮಹಾಭತ ಅದ್ವೈತವರ್ಷಿಣೀ ಭಗವತೀ ಅಷ್ಟಾಶಾಧ್ಯಾ ಉಪನ್ಯಾಸದಲ್ಲಿ ನೋಡಿದ್ವು ಹೇಗೆ ದುರ್ಯೋಧನನ ಯುದ್ಧದ ಪ್ರಾರಂಭಕ್ಕೆ ಮುಂಚೆ ದುರ್ಯೋಧನನ ಮಾನಸಿಕ ಅವಸ್ಥೆ ಯಾವ ರೀತಿಯಲ್ಲಿತ್ತು ಅವನ ಮನಸ್ಥೈರ್ಯ ಅಂತಕ್ಕಂಥದ್ದು ಮೊರೈಲ್ ಅಂತ ನಾವೇನು ಹೇಳ್ತೇವಿಯೋ ಆ ಮನಸ್ಥೈರ್ಯ ಅಂತಕ್ಕಂಥದ್ದು ಹೇಗೆ ಕುಗ್ಗಿದ್ದು ಆ ಕುಗ್ಗಿರುವ ಮನೋಸ್ಥೈರ್ಯಕ್ಕೆ ಅನುಸಾರವಾಗಿ ಹೇಗೆ ಆತ ತನ್ನ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದಾಗ್ಯೂ ಕೂಡ ಯಾವ ರೀತಿಯಲ್ಲಿ ಅಪರ್ಯಾಪ್ತಸ್ಮಕ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಂ ತ್ಿದಮೇತ ಬಲಂ ಭೀಮಾಭಿರಕ್ಷಿತ ಅನ್ನುವಂತಹ ಒಂದು ಶ್ಲೋಕದಲ್ಲಿ ಅವನ ಸಮಸ್ತ ಅಭಯ ಮತ್ತು ಆ ದುಗುಡತೆ ಎಲ್ಲ ಹೊರಗಡೆ ಕಾಣಿಸ್ಕೊಳ್ತದೆ ಪ್ರಕಾಶವಾಗ್ತದೆ ಅನ್ನೋದನ್ನು ನಾವು ನೋಡಿದ್ದವು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದಾಗಲೂ ಕೂಡ ಆತ ಅತ್ಯಂತ ಆತ್ಮವಿಶ್ವಾಸದಿಂದ ಈ ಯುದ್ಧವನ್ನು ಗೆದ್ದೇ ಗೆಲ್ತೇವೆ ಅಂತ ಹೇಳಿ ಭೀಷ್ಮಾಚಾರ್ಯರ ಮುಂದೆ ಹೇಳಿದ್ದ ಅದು ನಮಗೆ ಉದ್ಯೋಗ ಪರ್ವದಲ್ಲೇ ಸಿಗ್ತದೆ ಮತ್ತೆ ಈ ಯುದ್ಧದ ಪ್ರಾರಂಭದ ಪರ್ವದಲ್ಲಿ ಸೇನೋದ್ಯೋಗ ಪರ್ವದಲ್ಲಿ ನಮಗೆ ಸಿಗ್ತದೆ ಈಗ ಯಾವಾಗ ಎರಡು ಸೈನ್ಯಗಳು ಒಂದಕ್ಕೊಂದು ಎದುರು ನಿಂತಾಗ ನಮಗೆ ಸಂಜೆಯ ಹೇಳುವಂತಹ ಒಂದು ಕಮೆಂಟ್ರಿ ಇದು ಏನು ಅಂತ ಹೇಳಿದ್ರೆ ಅವನ ಮಾನಸಿಕ ಅವಸ್ಥೆ ನೋಡಿ ಇದಕ್ಕೆ ವ್ಯಾಸರು ಸಂಜೆಯನಿಗೆ ಇದೊಂದು ಸ್ಪೆಷಲ್ ವರ ಕೊಟ್ಟಿರೋದು ವಿಶೇಷವಾದಂತಹ ವರ ಏನಂದ್ರು ಅಂತ ಹೇಳಿದ್ರೆ ನೀನು ಕೇವಲ ಆ ಯುದ್ಧದ ರಂಗದಲ್ಲಿ ನಡೆಯತಕ್ಕಂತಹ ಏನೇನು ವಿವರಗಳಿದೆಯೋ ಯುದ್ಧದ ಚಟುವಟಿಕೆಗಳು ಅಸ್ತ್ರಪ್ರಹಾರ ಶಸ್ತ್ರಪ್ರಹಾರ ಅವರು ಮಲ್ಲ ಯುದ್ಧ ಮಾಡ್ತಕ್ಕಂಥದ್ದು ಕೇವಲ ಇದನ್ನು ಒಂದೇ ನಿನ್ನ ದಿವ್ಯದೃಷ್ಟಿ ನೋಡುವುದಿಲ್ಲ ನನ್ನ ಹೊರದ ಬಲದಿಂದ ಈ ಸೈನಿಕರ ಮನಸ್ಸಿನಲ್ಲಿ ನಡೀತಿಕ್ ನಡೆತಕ್ಕಂತಹ ಏನೇನು ಆಲೋಚನೆಗಳಿದೆಯೋ ಆ ಆಲೋಚನೆಗಳನ್ನು ಕೂಡ ನೀನು ಅರಿತೀಯ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಆ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಸ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ ಈ ದಿವ್ಯ ದರ್ಶನ ಅದು ಕೇವಲ ಈ ಚರ್ಮಚಕ್ಷುಷನಿಂದ ಗೊತ್ತಾಗುವುದಿಲ್ಲ ಹಾಗೆಯೇ ಈ ವರಪ್ರಸಾದ ಸಂಜೆಯನಿಗೆ ಇನ್ನೊಂದು ಮಹಾ ವರವಾಗಿ ಪರಿಣಮಿಸುತ್ತೆ ಯಾವಾಗ ಅಂತ ಹೇಳಿದ್ರೆ ಇದೇ ಭಗವದ್ಗೀತಾ ಪರ್ವದಲ್ಲಿ ಯಾವಾಗ ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿಸಿದಾಗ ಸಂಜಯನಿಗೂ ಕೂಡ ಈ ವಿಶ್ವ ದರ್ಶನ ಆಗ್ತದೆ ಬೇರೆ ಯಾರಿಗೂ ಆಗುವುದಿಲ್ಲ ಆದರೆ ಸಭೆಯಲ್ಲಿ ಯಾವಾಗ ಆತ ಸಂಧಾನ ಮಾಡಲಿಕ್ಕೆ ಬರ್ತಾನೆಯೋ ಆಗ ತನ್ನ ಆ ವಿಭೂತಿಯನ್ನು ಅಲ್ಲಿ ಸಭೆಯಲ್ಲಿ ಇರ್ತಕ್ಕಂತ ಎಲ್ಲರಿಗೂ ತೋರಿಸ್ತಾನೆ ಆದರೆ ಈ ಯುದ್ಧರಂಗದಲ್ಲಿ ಯಾವಾಗ ವಿಶ್ವರೂಪ ದರ್ಶನವನ್ನು ಆತ ಮಾಡಿಸ್ತಾನೆಯೋ ಸಂಜೆಯ ನೋಡ್ತಾನೆ ಅರ್ಜುನನ ಜೊತೆಗೆ ಸಂಜೆಯನಿಗೂ ಕೂಡ ಆ ದರ್ಶನವಾಗುತ್ತೆ ಅದನ್ನು ಆತ ಧೃತರಾಷ್ಟ್ರನಿಗೆ ಇದು ಆ ವ್ಯಾಸರ ಒಂದು ದಿವ್ಯ ಕೃಪೆ ಸಂಜೆಯಿನ ಮೇಲೆ ಏಕೆಂದ್ರೆ ವ್ಯಾಸರ ಶಿಷ್ಯ ಸಂಜೆಯ ಅವರಿಂದಲೇ ವೇದಾಭ್ಯಾಸವನ್ನು ಮಾಡಿ ಆತ ಅತ್ಯಂತ ಸತ್ಕರ್ಮ ಮಾಡುವವನಾಗಿದ್ದ ನಾನಾಗಲೇ ಹೇಳಿದಂತೆ ಆಗಾಗ್ಗೆ ದುರ್ಯೋಧನಿಂದ ವಿಷಪ್ರಾಶನ ಯಾವ ರೀತಿ ಆಗ್ತಾ ಇತ್ತೋ ಮನಸ್ಸಿನಲ್ಲಿ ಧೃತರಾಷ್ಟ್ರನಿಗೆ ಆ ವಿಷವನ್ನು ಹೋಗಲಾಡಿಸುವಂತಹ ಪ್ರಯತ್ನ ಮಾಡಿದವರಲ್ಲಿ ವಿದುರನ ಜೊತೆಗೆ ಸಂಜೆಯೂ ಕೂಡ ಹತ್ತಿರದಲ್ಲೇ ಇದ್ದುಕೊಂಡು ಪ್ರತಿ ದಿವಸವೂ ಧೃತರಾಷ್ಟ್ರನ ಬಳಿ ಹೋಗಿ ನೋಡಿ ಇಂತಹ ಅಕಾರ್ಯವನ್ನು ನಿಮ್ಮ ಮಗ ಮಾಡ್ತಾ ಇದರಿಂದ ನೀವು ಪ್ರಭಾವಿತರಾಗಬೇಡಿ ನೀವು ಆ ಯುದ್ಧಕ್ಕೆ ಒಪ್ಪಿಗೆಯನ್ನು ಕೊಡಬೇಡಿ ನೀವು ಆ ದ್ಯೂತಕ್ಕೆ ಒಪ್ಪಿಗೆಯನ್ನು ಕೊಡಬೇಡಿ ಅಂತ ಹೇಳ್ತಾ ಇದ್ದವನು ಈ ಸಂಜೆಯನ್ನು ಒಬ್ಬ ಈಗ ಅವನಿಗೆ ಇಂತಹ ಸತ್ಕರ್ಮದ ಫಲವಾಗಿ ವ್ಯಾಸರ ಅನುಗ್ರಹದಿಂದ ಆ ಭಗವಂತ ತನ್ನ ವಿಶ್ವ ವಿಶ್ವರೂಪ ದರ್ಶನವನ್ನು ಕೂಡ ಈ ಭಗವದ್ಗೀತೆಯೊಂದಿಗೆ ಇವನಿಗೆ ತೋರಿಸ್ತಾನೆ ಇಲ್ಲಿ ಸಂಜೆಯ ಯಾವ ರೀತಿಯಲ್ಲಿ ದುರ್ಯೋಧನ ಮನಸ್ಥಿತಿಯನ್ನು ಧೃತರಾಷ್ಟ್ರದಲ್ಲಿ ಹೇಳ್ತಾ ಇದ್ದಾನೆ ನೋಡಿ ನಿಮ್ಮ ಮಗನ ಮನಸ್ಥಿತಿ ಈ ರೀತಿ ಇದೆ ಯುದ್ಧಕ್ಕೆ ಪ್ರಾರಂಭದಲ್ಲಿಯೇ ಆತ ಸೋಲನ್ನ ಸಾವನ್ನ ಮುಂಗಾಣುತ್ತಿದ್ದಾನೆ ಪ್ರಿಮೋನಿಷನ್ ಆಗ್ತಾ ಇದೆ ಅವನು ಅದಕ್ಕೋಸ್ಕರ ಆತ ಏನು ಹೇಳ್ತಾ ಇದ್ದಾನೆ ಅಪರ್ಯಾಪ್ತಂ ನನ್ನ ಇಷ್ಟು ದೊಡ್ಡ ಸೇನೆಯು ಕೂಡ ಭೀಷ್ಮರಿಂದ ರಕ್ಷಿಸಲ್ಪಟ್ಟಿರ್ತಕ್ಕಂತಹ ಅಂತಹ ಹನ್ನೊಂದು ಅಕ್ಷೋಹಿಣಿ ಪ್ರಮಾಣ ಆ ಸೇನೆಯು ಕೂಡ ಅಪರ್ಯಾಪ್ತಮ್ ಸಾಕಾಗದು ಈ ಯುದ್ಧವನ್ನು ಗೆಲ್ಲಕ್ಕೆ ಸಾಕಾಗದು ಆದರೆ ಸಣ್ಣ ಸೇನೆ ಅಂತ ಹೇಳುವುದಿಲ್ಲ ಅವರು ಅವ್ರ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಆ ಸೇನೆ ಅದು ಈ ಯುದ್ಧವನ್ನು ಗೆಲ್ಲಿಕೆ ಪರ್ಯಾಪ್ತಂ ಬೇಕಾದಷ್ಟು ಅಂತ ಹೇಳ್ಬಿಟ್ಟ ಇಲ್ಲಿ ಇನ್ನೊಂದು ತಮಾಷೆ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಶ್ಲೋಕದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ ದೂರದಲ್ಲಿ ಇರುವಂತಹ ವಸ್ತು ಅಂದ್ರೆ ಅನತಿ ದೂರದಲ್ಲಿ ಇರತಕ್ಕಂತಹ ವಸ್ತುವನ್ನ ನಾವು ಹೇಳಲಿಕ್ಕೆ ಅಧ ಶಬ್ದವನ್ನ ತತ್ ಶಬ್ದವನ್ನು ಉಪಯೋಗಿಸ್ತೇವೆ ಅವನು ಅಂತ ಹೇಳ್ತೇವೆ ಅದು ಅಂತ ಹೇಳ್ತೇವೆ ಅಂದ್ರೆ ಸ್ವಲ್ಪ ನನ್ಗಿಂತ ದೂರದಲ್ಲಿದೆ ಅಂತ ಇನ್ನೊಂದು ಅಂತ ನನಗೆ ಸಂಬಂಧಪಟ್ಟಂತ ವಸ್ತುವನ್ನ ನನ್ನ ಬಳಿಯಲ್ಲಿರ್ತಕ್ಕಂಥ ವಸ್ತುವನ್ನ ನಾನು ನಿರ್ದೇಶ ಮಾಡುವಾಗ ಇದು ಅಂತ ಹೇಳ್ತೇನೆ ಅದು ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಇಲ್ಲಿ ತಮಾಷೆ ನೋಡಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ ಅಪರ್ಯಾಪ್ತಂ ತದ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಆ ನನ್ನ ಸೇನೆಯಾದರೂ ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ಆ ನನ್ನ ಸೇನೆಯಾದರೂ ಸೇನೆಯೂ ಕೂಡ ನನ್ನ ಕೈಬಿಟ್ಟುಬಿಟ್ಟು ಅನ್ನುವಂತಹ ಮನೋಭಾವ ಇಲ್ಲಿ ಸ್ಪಷ್ಟವಾಗಿ ಅವನ ಒಂದು ಮನಸ್ಸಿನಲ್ಲಿ ಮೂಡಿದೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಹೇಳಿದೆ ಅವನು ತನ್ನ ಹನ್ನೊಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಹೇಳಿರುವಂತಹ ಹೆಸರುಗಳು ಏಳೋ ಎಂಟು ಆದರೆ ಇವರ ಪಾಂಡವ ಪಕ್ಷರ ಮಹಾರಥಿಗಳನ್ನ ಅತಿರಥಿಗಳನ್ನ ಹೆಸರಿಸುವಾಗ ಹನ್ನೊಂದನ್ನು ಹೇಳ್ತಾನೆ ಉಲ್ಟ ಹೇಳ್ತಾನೆ ಅತ್ಯಂತ ಸಣ್ಣ ಸಂಖ್ಯೆಯ ಸೇನೆಯಲ್ಲಿ ಇಷ್ಟೊಂದು ಮಹಾವೀರಗಳು ಇಷ್ಟೊಂದು ಮಹಾರಥಿಗಳು ಅತಿರಥಿಗಳಿದ್ದಾರೆ ಅಂತ ಹೇಳ್ತಾನೆ ಪರ್ಯಾಪ್ತಂತೂ ಇದಮೇ ಪುನಃ ಹೇಳ್ತಾನೆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಈ ಸೇನೆಯಾದರೂ ಈ ಸೇನೆ ಅಂದರೆ ಯಾರು ಪಾಂಡವರ ಸೇನೆ ಆದರೆ ಅವನು ಹೇಳಿದ್ದು ಈ ಸೇನೆಯ ಆ ಸೇನೆ ತನ್ನ ಮೇಲೆ ಬಂದಂತೆ ತನ್ನ ಮೇಲೆ ಬಂದು ಎರಗಿದಂತೆ ಅವನಿಗೆ ಭಾಸವಾಗ್ತಾ ಇದೆ ಹತ್ತಿರದಲ್ಲೇ ಇದೆಯೋ ಏನೋ ಎಂಬಂತೆ ತನ್ನ ಬಳಿಯೇ ಬಳಿಯಲ್ಲೇ ಅದಿದೆಯೋ ಏನೋ ಎಂಬಂತೆ ಅವನಿಗೆ ಅಷ್ಟು ಭಯ ಅದರಿಂದ ಆತ ನಾನು ಹೇಳಿದಂತೆ ನಿಜವಾಗಿಯೂ ಸೈನ್ಯದ ರಕ್ಷಣೆಯ ಹೊಣೆ ಆ ಸೈನ್ಯದ ದಂಡನಾಯಕನಿಗೆ ಸಂಬಂಧಪಟ್ಟಂತೆ मुं हिंदी सालता भीष्म ने आेने भीष्मोधन कौर कौरव पक्षदंडक हर चलिए हेद सर है आरने साल बर्ता है नो आन द्वेष किलो अत्य भय ಇದು ಎರಡು ಯಾವ ವಸ್ತು ಯಾವ ವ್ಯಕ್ತಿಯ ಮೇಲೆ ನಮ್ಗೆ ಇರ್ತದೆಯೋ ಮೊಟ್ಟ ಮೊದಲನೇದಾಗಿ ಆ ವ್ಯಕ್ತಿಯ ವಸ್ತು ನಮ್ಮ ಮನಸ್ಸಲ್ಲಿ ಮೇಲ್ಗಡೆಯೇ ಇರ್ತಾನೆ ಅಥವಾ ಇರ್ತದೆ ಅವನಿಗೆ ಅತ್ಯಂತ ಬಾಲ್ಯದಿಂದಲೂ ಕೂಡ ಅವನ ಭಯ ಇದ್ದಿದ್ದು ಭೀಮನ ಮೇಲೆ ಆದ್ರಿಂದ ಭೀಮ ಏನು ಮಾಡ್ತಾನೆಯೋ ತನ್ನ ಸಾಮರ್ಥ್ಯವನ್ನ ಬಲಗೊಳಿಸ್ಕೊಳ್ಲಿಕ್ಕೆ ವೃದ್ಧಿಗೊಳಿಸ್ಕೊಳ್ಳಲಿಕ್ಕೆ ಇವನ್ ಅದನ್ನೆಲ್ಲವನ್ನು ಕೂಡ ಗೂಢಾಚಾರದಿಂದ ಆಗ್ಲೇ ರಾಜಕುಮಾರನಾಗಿದ್ದಂತಹ ಸಣ್ಣ ರಾಜಕುಮಾರನಾಗಿದ್ದಂತಹ ಸಮಯದಲ್ಲಿಯೇ ಭೀಮ ಏನ್ ಮಾಡ್ತಾನೋ ತಾನು ಅದನ್ನೇ ಮಾಡಬೇಕು ಅಂತ ತಮಾಷೆ ಏನಾಗತ್ತೆ ಅಂತ ಹೇಳಿದ್ರೆ ಭೀಮ ಬಲರಾಮನಿಂದ ಗದಾ ಅಭ್ಯಾಸವಾದ ವಿದ್ಯೆಯನ್ನು ಕಲಿತಾನೆ ಅದು ಈ ದ್ವಾರಕೆಯಲ್ಲಿದ್ದಾಗ ಅದಾದ ಮೇಲೆ ಇವನಿಗೆ ಹೇಗೋ ಗೊತ್ತಾಗುತ್ತೆ ಭೀಮ ಬಲರಾಮನಿಂದ ಗದೆಯ ಅಭ್ಯಾಸವನ್ನ ವಿದ್ಯೆಯನ್ನು ಕಲ್ತ್ಕೊಳ್ತಾ ಇದ್ದಾನೆ ಅಂತ ಓಹೋ ಇದು ನನಗೆ ಮುಂದೆ ಪ್ರಾಣಾಪಾಯಕ್ಕೆ ಒದಗುತ್ತೆ ಅವನು ಅವನ ಕ್ಯಾಲ್ಕುಲೇಷನ್ ನೋಡಿ ಯಾವಾಗ್ಲೂ ಅವನ ಕ್ಯಾಲ್ಕುಲೇಷನ್ ನಿಜವಾಗ್ಲೂ ಭೀಮನಿಗೆ ಅಂತಹ ಮನೋಭಾವನೆ ಇಲ್ಲದೆ ಹೋಗ್ಬೋದು ಆದ್ರೆ ಇವನಿಗೆ ಅವನ ಮೇಲೆ ದ್ವೇಷ ಇದ್ದಿದ್ರಿಂದ ಇವನು ಅನೇಕ ಅವನ ಮೇಲೆ ಕಿತಾಪತಿಗಳು ಮಾಡಿದ್ದರಿಂದ ಬಹುಶಃ ಅವನಿಗೆ ನನ್ನ ಮೇಲೆ ಸೇಡಿರ್ಬೋದೋ ಏನು ನನ್ನ ಮೇಲೆ ಸೇಡಿನಿಂದ ನಾಳೆ ಆ ಪ್ರತೀಕಾರದ ಮನೋಭಾವದಿಂದ ಇವತ್ತು ಆಗಲೇ ಶಸ್ತ್ರಾಭ್ಯಾಸವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆಯೋ ಅನ್ನುವಂತಹ ಅವನ ಚಿಂತನೆ ಆ ಚಿಂತನೆಯಿಂದ ಅವನೇನು ಮಾಡ್ತಾನೆ ನಿಜವಾಗಿಯೂ ಬಲರಾಮ ಅವನು ಇದಕ್ಕೆ ಹೋಗಿರ್ತಾನೆ ಮಿಥಿಲೆ ಅಂತ ಹೇಳಿದ್ರೆ ಈಗಿನ ನೇಪಾಳ ಆ ಒಂದು ರಾಜ್ಯಕ್ಕೆ ಹೋಗಿರ್ತಾನೆ ಬಲರಾಮ ಇವನು ಅಲ್ಲಿಗೆ ಹೋಗಿ ತನ್ನ ಆ ಹಸ್ತಿನ ವತಿಯಿಂದ ಆ ನೇಪಾಳಕ್ಕೆ ಆ ರಾಜ್ಯಕ್ಕೆ ಮಿಥಿಲೆಗೆ ಹೋಗಿ ಅಲ್ಲಿ ಬಲರಾಮನಿಂದ ನನಗೆ ಹೇಗಾದರೂ ಮಾಡಿ ಈ ಗದೆಯ ಅಭ್ಯಾಸವನ್ನು ವಿದ್ಯೆಯನ್ನು ಹೇಳ್ಕೊಡಿ ಅಂತ ಕೇಳಿಕೊಂಡು ಅವನು ಬಲರಾಮ ಅತ್ಯಂತ ಆ ಅತ್ಯಂತ ಏನಾಗ್ತಾರೆ ಸರಳ ವ್ಯಕ್ತಿ ಅವನಿಗೆ ಇವರು ದುಷ್ಟರು ಇವರು ಒಳ್ಳೆಯವರು ಅಂತ ಯಾವ ಒಂದು ಇದು ಇಲ್ಲ ಪಕ್ಷಪಾತವೂ ಇಲ್ಲವೇ ಇಲ್ಲ ಹೀಗಾಗಿ ಒಂದು ತಕ್ಷಣ ಆಗ್ಬೋದು ನೀನು ನನ್ನ ಶಿಷ್ಯನಾಗಬೇಕಂತ ಬಯಸ್ತೀಯ ಆಗ್ಬೋದು ನೀನು ಹೇಳ್ಕೊಡ್ತೇನೆ ಗದೆ ಹೇಗೆ ಬಳಸ್ಬೋದು ಯುದ್ಧ ಹೇಗೆ ಮಾಡ್ಬೋದು ಅದರ ಸೂಕ್ಷ್ಮ ಚಲನವಲನಗಳೇನು ಎಲ್ಲವನ್ನು ಅವನು ಇವ್ನಿಗೆ ಹೇಳ್ಕೊಡ್ತಾನೆ ಆಗಿನಿಂದ ನಾವು ಗಮಿಸುವುದೇನು ಅಂತ ಹೇಳಿದ್ರೆ ಅವನಿಗೆ ಭೀಮಿನ ಮೇಲೆ ಅತ್ಯಂತ ಭಯ ಇದ್ದಿದ್ದರಿಂದ ಇಲ್ಲಿ ಯುದ್ಧದ ಆರಂಭದಲ್ಲಿ ಆಚಾರ್ಯನ ಮುಂದೆ ಹೇಳುವಾಗ ಅವನು ಬಾಯಿಯಿಂದ ಬಂದಿದ್ದು ಬಲಂ ಭೀಮಾಭಿರಕ್ಷಿತಂ ದೃಷ್ಟದ್ಯುಮ್ನ ಬದಲಾಗಿ ಅಥ್ ಅಥವಾ ಧ್ರುವದ ಪುತ್ರನ ಬದಲಾಗಿ ಭೀಮಾಭಿರಕ್ಷಿತಂ ಅಂತ ಹೇಳಿ ಅವನ ಬಾಯಿಯಿಂದ ಬಂತು ಇದರಿಂದ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ದುರ್ಯೋಧನಿಗೆ ಎಷ್ಟು ಯುದ್ಧಕ್ಕಿಂತ ಮುಂಚೆ ಭಯ ಇತ್ತೋ ಒಳವೊಳಗೇನೆ ಅವನಿಗೆ ತಾನು ಮಾಡಿದಂತಹ ತಪ್ಪಿನ ಅರಿವಾಗ್ತಾ ಇತ್ತು ಆದರೆ ಈಗ ವಾಪಸ್ಸು ಹೋಗೋಂಗಿಲ್ಲ ಅದು ಮಾನದ ಪ್ರಶ್ನೆ ಇದು ಇನ್ನೊಂದು ಈ ಅಹಂಕಾರ ದುಷ್ಟತನ ಎರಡೂ ಬೆರ್ತ್ಕೊಂಡ್ರೆ ಆ ವ್ಯಕ್ತಿಯನ್ನು ಸರ್ವನಾಶ ಮಾಡುವುದು ಹೇಗೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ಒಂದು ವ್ಯಕ್ತಿತ್ವದಲ್ಲಿ ಎಷ್ಟೇ ಲೋಪದೋಷಗಳಿರ್ಬೋದು ಅದನ್ನು ಸರಿ ಮಾಡ್ಕೊಳ್ಬೋದು ಇಂದಲ್ಲ ನಾಳೆ ಸರಿ ಹೋಗಿ ಹೋಗುತ್ತೆ ಯಾಕಂದರೆ ಟು ಎರಸ್ ಹ್ಯೂಮನ್ ಅದನ್ನು ಭಗವಂತ ಕೂಡ ಕ್ಷಮಿಸ್ತಾನೆ ಅವನು ಅನಂತ ಕ್ಷಮಾಶೀಲ ಭಗವಂತ ಆದರೆ ಅವನು ಏನನ್ನು ಕ್ಷಮಿಸುವುದಿಲ್ಲ ಅಂತ ಅಂತ ಹೇಳಿದ್ರೆ ಅಹಂಕಾರವನ್ನು ಕ್ಷಮಿಸುವುದಿಬ ಯಾಕೆ ಅಂಥೇಳಿದ್ರೆ ಈ ಅಹಂಕಾರ ಅಂತಕ್ಕಂಥದ್ದು ಅವನಿಗೂ ಜೀವನಿಗೂ ಇರತಕ್ಕಂಥ ಒಂದು ಗೋಡೆ ಈ ಗೋಡೆ ಹಾಕಿಬಿಟ್ರೆ ಅವನಿಗೆ ಆಗೋದಿಲ್ಲ ಅವನಿಗೆ ಯಾವಾಗಲೂ ಕೂಡ ನೀನು ನನ್ನವನು ನಾನು ನಿನ್ನವನು ಅಂತ ಹೇಳುವುದು ಅವನಿಗೆ ಅತ್ಯಂತ ಇಷ್ಟ ಆದರೆ ಯಾವಾಗ ಈ ಅಹಂಕಾರ ಎದುರುಗಡೆ ಬಂದುಬಿಡುತ್ತೋ ವ್ಯಕ್ತಿಗೆ ಆತ ತನಗೆ ತನ್ನಲ್ಲಿ ಇರ್ತಕ್ಕಂತಹ ದೋಷಗಳು ಅವನಿಗೆ ಗೊತ್ತಾಗುವುದಿಲ್ಲ ಹೀಗಾಗಿ ಅವನು ತಾನು ಮಾಡಿದ್ದನ್ನೇ ಸರಿ ಎಂಬುದಾಗಿ ತನ್ನ ಸ್ಟ್ಯಾಂಪ್ ಬೇರೆ ಯಾರು ಸ್ಟ್ಯಾಂಪ್ ಹಾಕಬೇಕಾಗಿಲ್ಲ ತಾನೇ ಸ್ಟ್ಯಾಂಪ್ ಹಾಕ್ಕೊಂಡು ಅವನು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ಹೀಗೆ ಇಲ್ಲಿ ದುರ್ಯೋಧನನ ಅವಸ್ಥೆ ಈಗ ಒಳವಳಿಗೆ ತನ್ನ ತಪ್ಪಿನ ಅರಿವಾಗಿದ್ರೂ ಕೂಡ ಇನ್ನು ಹಿಂದೆ ಹೋಗಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಾಗುತ್ತೆ ಮೊಟ್ಟ ಮೊದಲೇ ನಾವು ಬಿಡುವುದು ಭೀಮ ಭೀಷ್ಮ ಹತ್ತು ಹನ್ನೊಂದನೆಯ ದಿನ ಭೀಷ್ಮ ಬಿದ್ದಾಗ ಅವನಿಗೆ ಅರ್ಧ ಜೀವ ಹೊರಟೋಗುತ್ತೆ ನಂತರ ದ್ರೋಣ ನಂತರ ಒಬ್ಬೊಬ್ಬರಾಗಿ ಬಿಡ್ತಾರೆ ಕರ್ಣನಾಶವಾದ ಮೇಲೆ ಅವನಿಗೆ ಹೇಳಲಾಗತ್ತೆ ಅಶ್ವತ್ಥಾಮ ಕೊನೆಗೂ ಹೇಳ್ತಾನೆ ಅಶ್ವತ್ಥಾಮ ನೋಡಿ ಅವನು ಅವನು ಜೀವದ ಚಂಚಲ ಚಪಲ ಚಿತ್ತಾಮ ನಾನು ಆಗ್ಲೇ ಹೇಳದಂತೆ ಅಶ್ವತ್ಥಾಮ ಅವನು ಈಗ ಯುದ್ಧ ಮಾಡ್ಲಿಕ್ಕೆ ಬರ್ತಾನೆ ಅತ್ಯಂತ ಉತ್ಸಾಹದಿಂದ ಯುದ್ಧ ಮಾಡ್ತಾನೆ ಇನ್ನು ಫಲ ಕೊಡ್ಲಿಲ್ಲ ಅಂದ್ರೆ ಮರುಕ್ಷಣದಲ್ಲಿ ಆತ ಯುದ್ಧರಂಗದಿಂದ ಖಾಲಿ ಜಾಗ ಖಾಲಿ ಅಂತಹ ಒಂದು ವ್ಯಕ್ತಿತ್ವ ಅಶ್ವತ್ಥಾಮನ ಆದರೆ ಅತ್ಯಂತ ಧಾರ್ಮಿಕ ವ್ಯಕ್ತಿ ಆತ ಬ್ರಾಹ್ಮಣನ ಮಗನಾದ್ರಿಂದ ಅವನು ಹೇಳ್ತಾನೆ ಕೊನೆಯಲ್ಲಿ ಕಾರಣ ಬಿದ್ಮೇಲೂ ಕೂಡ ಹೇಳ್ತಾನೆ ನೋಡೋ ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನೆ ಒಪ್ಕೊಂಡ್ಬಿಡು ಸಂದಾನ ಮಾಡ್ಕೋ ಕೃಷ್ಣನು ಕೂಡ ಇದನ್ನು ತಕ್ಷಣ ಮನ್ನಿಸ್ತಾನೆ ಅವನ ಈ ಯುದ್ಧವನ್ನು ಶಾಂತ ಮಾಡ್ತಾನೆ ನೀನು ಶರಣಾಗತನಾಗು ಯುಧಿಷ್ಠರನಿಗೆ ಶರಣಾಗತನಾಗೂ ಅವರ ರಾಜ್ಯವನ್ನು ಒಪ್ಪಿಸಿಬಿಡು ಈಗಲೂ ಕೂಡ ಯುಧಿಷ್ಠರ ಮನ್ನಿಸ್ತಾನೆ ಅರ್ಜುನ ಮನಿಸ್ತಾನೆ ಕೃಷ್ಣ ಮತ್ತು ಯುದಿಷ್ಠರ ಒಮ್ಮೆ ಸಹಿ ಅಂತ ಹೇಳಿದ್ರೆ ಬೇರೆ ಯಾರು ಕೂಡ ಬಾಯಿ ತೆಗೆಯುವುದಿಲ್ಲ ನೋಡು ಈಗಲೂ ಸಮಯವಿದೆ ಅಂತ ಇವನ ಅಭಿಮಾನ ಬಿಡುವುದಿಲ್ಲ ಇವನ ಆ ಅಹಂಕಾರ ಬಿಡುವುದಿಲ್ಲ ಬೇಡ ಇಷ್ಟು ದೂರ ಬಂದಾಗಿದೆ ಏನಾಗುತ್ತೋ ಆಗಲಿ ನಾನು ಒಬ್ಬ ಕ್ಷತ್ರಿಯ ಈ ಯುದ್ಧದಲ್ಲಿ ಮಣಿದರೆ ನನಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಅವನು ಮುಂದುವರಿಸ್ತಾನೆ ವಿನಾಶಕ್ಕೆ ಒಯ್ತದೆ ಇಂತಹ ದುರ್ಯೋಧನನ ಮನಸ್ಥಿತಿಯನ್ನು ಅರಿತು ಅವನ ಹೆದರಿಕೆಯನ್ನು ಅರಿತು ಇಲ್ಲಿ ಅವನನ್ನು ಪುನಃ ಚೇತನಗೊಳಿಸ್ತಾ ಆ ಚೇತನಗೊಳಿಸುವಂತೆ ಪ್ರಯತ್ನ ಪಡ್ತಾ ಅವನಿಗೆ ಹರ್ಷವನ್ನು ಉಂಟು ಮಾಡಲಿಕ್ಕೆ ಇಲ್ಲಿ ಹೇಳ್ತಾರೆ ಭೀಷ್ಮಾಚಾರ್ಯರು ತಂಜ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದ ವಿನದ್ಯ ಉಚ್ಚೈ ಶಂಖಂ ದಧ್ಮೌ ಪ್ರತಾಪ ಪ್ರತಾಪ ಶಾಲಿಗಳಾದಂತಹ ಅತ್ಯಂತ ಮಹಿಮಾಶಾಲಿಗಳಾದಂತಹ ಕುರು ವಂಶಕ್ಕೆ ಹಿರಿಯರಾದಂತಹ ಭೀಷ್ಮಾಚಾರ್ಯರು ಏನು ಮಾಡ್ತಾರೆ ಪಿತಾಮಹರಾದಂತಹ ಭೀಷ್ಮಾಚಾರ್ಯರು ದುರ್ಯೋಧನನ ಮನಸ್ಸಿನಲ್ಲಿ ಹರ್ಷವನ್ನು ಉಂಟು ಸಿಂಹನಾದವನ್ನು ಮಾಡ್ತಾ ಈ ಸಿಂಹನಾದ ಮಾಡುವುದು ಸಾಮಾನ್ಯವಾಗಿ ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ಪ್ರೋತ್ಸಾಹವನ್ನು ಉಂಟು ಉಂಟು ಮಾಡಲಿಕ್ಕೆ ಸಿಂಹನಾದವನ್ನು ಮಾಡ್ತಾರ ಹಾಗೆ ಇಂತಹ ಆರುನೂರು ವರ್ಷದ ಈ ಮುದುಕ ಭೀಷ್ಮ ಇಲ್ಲಿ ಸಿಂಹನಾದವನ್ನು ಮಾಡಿ ಜೋರಾಗಿ ತನ್ನಲ್ಲಿದ್ದಂತಹ ಆ ಶಂಖವನ್ನ ಉತ್ತಾನಂತೆ ಇದೇ ಸಮಯಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ಡಿಸಿಪ್ಲಿನ್ ಯಾವ ರೀತಿಯಲ್ಲಿ ಕೌರವರ ಸೈನ್ಯ ಇತ್ತು ಈ ಒಂದು ವಾಕ್ಯದಿಂದ ಮುಂದಿನ ಶ್ಲೋಕದಿಂದ ನಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ದಂಡನಾಯಕ ಒಂದು ಸಂಜೆಯನ್ನು ಕೊಟ್ಟ ಮೇಲೆ ಆ ಸಂಜೆಯನ್ನು ಅರ್ತ್ ಅರಿತುಕೊಂಡು ಅವರೆಲ್ಲರೂ ಕೂಡ ಕ್ರಮವಾಗಿ ನಂತರ ಅವರು ತಮ್ಮ ತಮ್ಮ ವಾದ್ಯ ವಿಶೇಷವನ್ನು ಮೊಳಗಬೇಕು ನಂತರ ಅವನ ನಿರ್ದೇಶನದಲ್ಲಿ ವ್ಯೂಹವನ್ನು ರಚಿಸಿಕೊಂಡು ಯಾವ ರೀತಿಯಲ್ಲಿ ಆಕ್ರಮಣ ಅವನು ಹೇಳ್ತಾನೋ ಆ ರೀತಿಯಲ್ಲಿ ಮಾಡಬೇಕು ಆದರೆ ಇಲ್ಲ ಆಗಿದ್ದೇ ಬೇರೆ ತತ ತತಃ ಶಂಖಾಶ್ಚರ್ಯಶ್ಚ ಪಣವಾನಕ ಗೋಮುಖಾ ಸಹಸಾ ಅಭ್ಯಹನ್ಯಂತ ಸುಮುಲೋದು ಅಂತ ಹೇಳ್ತಾರೆ ಸಂಜೆಯ ನಂತರ ಏನಾಯಿತು ಅಂತ ಹೇಳಿದ್ರೆ ಇವ್ರು ಯಾವಾಗ ಈ ಶಂಖವನ್ನು ಮೊಳಗಿಸ್ತಾರೋ ಅವರು ಮೊಳಗಿಸಿದ್ದು ಯಾವ ಒಂದು ಉದ್ದೇಶ ಅಂದರೆ ದುರ್ಯೋಧನನಿಗೆ हर्षव उंटे तस् संजय नय संजन हर्ष मन उद्वेग शांतमी प्रोत्साहन तुम्लींक ओद इन उलदायक यारो भीष्मन बिटो इन हन जन आ दंड नायक कूड़ा ಅಮ್ಮ ತಮ್ಮ ಶಂಕಗಳನ್ನು ಊದ್ಲಿಕ್ಕೆ ಶುರು ಮಾಡುದು ಅವರು ತಿಳ್ಕೊಂಡ್ರೆ ತಕ್ಷಣ ಈಗ ಯುದ್ಧ ಶುರುವಾಗ್ತಾ ಇದೆ ನಾವು ಹೊರಡಬೇಕು ಈ ಯುದ್ಧದ ಸೂಚನೆಯಾಗಿ ಶಂಕವನ್ನು ಮೊಳಗಬೇಕು ಅಂಥೇಳಿ ಎಲ್ಲರೂ ಕೂಡ ಏಕಕಾಲದಲ್ಲಿ ಸಹಸ ಅನ್ನುವಂಥ ಒಂದು ಶಬ್ದ ಸಹಸ ಅಂದರೆ ಒಟ್ಟಿಗೆ ಅಂತ ಅರ್ಥ ಒಟ್ಟಿಗೆ ಎಲ್ಲರೂ ಕೂಡ ಭೀಷ್ಮಾಚಾರ್ಯರ ಜೊತೆಗೆ ಶಂಕವನ್ನು ಓದ್ಲಿಕ್ಕೆ ಶುರು ಅವರ ಶಂಕವನ್ನು ಇನ್ನೇನು ತೆಗೆದುಕೊಂಡಿದ್ದೇ ತಡ ಅವರನ್ನು ನೋಡಿದಂತಹ ಉಳಿದ ಯಾರು ಈ ಸಾಮಾನ್ಯವಾಗಿ ಪ್ರತಿಯೊಂದು ಸೈನ್ಯದಲ್ಲಿಯೂ ಕೂಡ ಈ ವಾದ್ಯವನ್ನು ಊದುವವರು ಇರ್ತಾರೆ ಅವರು ಆ ಸೈನ್ಯದ ಮುಂದೆ ವಾದ್ಯವನ್ನು ಊದ್ಕೊಂಡು ಇಡೀ ಸೈನ್ಯಕ್ಕೆ ಪ್ರೋತ್ಸಾಹವನ್ನು ಕೂರ್ದುಂಬಿಸ್ತಾ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲೂ ಕೂಡ ಅಂತಹ ಆ ಸೈನ್ಯದ ಒಂದು ಅಂಶ ಯಾವುದಿತ್ತೋ ಅನೇಕ ವಾದ್ಯಗಳು ಅವರ ಅವರ ಬಳಿಯಲ್ಲಿತ್ತು ಅವರು ತಮ್ಮ ತಮ್ಮ ವಾದ್ಯಗಳನ್ನು ಬಾರಿಸಲಿಕ್ಕೆ ಶುರು ಮಾಡುವ ಭೇರಿಯಶ್ಚ ಭೇರಿ ಅಂದರೆ ನಗಾರಿ ಅದೊಂದು ಚರ್ಮದ ವಾದ್ಯ ವಿಶೇಷ ಭೇರಿ ಆ ಭೇರಿಯನ್ನು ಜೋರಾಗಿ ಅವರು ಕೂಡ ಬಾರಿಸಿದರು ನಂತರ ಪಣವ ಪಣವ ಅಂತ ಹೇಳಿದ್ರೆ ಅದೊಂದು ಚರ್ಮದ ವಾದ್ಯ ವಿಶೇಷ ಸಾಮಾನ್ಯವಾಗಿ ಡೋಲು ಅಂತ ಹೇಳ್ತಾರೆ ಡೋಲು ಅಂತ ಹೇಳಿದ್ರೆ ಸಣ್ಣದಾದಂತಹ ನಮ್ಮ ಕಲ್ಪನೆ ಈಗ ಡೋಲು ಅಂತ ಹೇಳಿದ್ರೆ ಸಣ್ಣದಾದಂತಹ ಒಂದು ವಾದ್ಯ ಯಾಕೆಂದ್ರೆ ನಾವೀಗ ಎಲ್ಲ ಸಣ್ಣ ಮನುಷ್ಯರಾದ್ರಿಂದ ನಾವು ಯಾವುದು ದೊಡ್ಡದನ್ನು ಯಾವುದು ನೋಡಿ ಅಭ್ಯಾಸವಿಲ್ಲ ಆದರೆ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಈ ಹಳೆ ಹಳೆಯ ದೇವಸ್ಥಾನಗಳಲ್ಲಿ ಈ ಪಣವ ಆನಕ ಗೋಮುಖ ಅವೆಲ್ಲ ಇತ್ತಂತೆ ಈಗ ಮನುಷ್ಯರು ಬಾರಿಸೋದಿರಲಿ ಈಗ ಮನುಷ್ಯರಿಗೆ ಯಾಕೆ ನಾವು ಆಯಾಸ ಮಾಡಬೇಕು ಅಂತ ಹೇಳಿ ಎಲ್ಲ ಮೆಕಾನೈಸ್ಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ಕೂಡ ದಾನವಾಗಿ ಕೊಡ್ತಾರೆ ಇಷ್ಟು ಸಾವಿರ ಕೊಟ್ಟರೆ ಸಾಕು ಸ್ವಿಚ್ ಒತ್ತಿದ್ರೆ ಸಾಕು ಆ ಮೇಲುಗಡೆ ಇದ್ದಂತಹ ಎಲ್ಲ ಅವರು ಮಂಗಳಾರತಿ ಏನೇನು ಬೇಕೋ ಆ ಡೋಲು ತಂದಿಂತಾನೇ ವಾದ್ಯ ತಂದಿಂತಾನೇ ಬಾರಿಸ್ಕೊಡುತ್ತೆ ಆದರೆ ಆಗಿನ ಕಾಲದಲ್ಲಿ ಈ ಮಠಗಳಲ್ಲಿ ಮತ್ತು ಈ ದೇವಸ್ಥಾನಗಳಲ್ಲಿ ಈ ಎಲ್ಲ ವಾದ್ಯ ವಿಶೇಷಗಳು ಇದು ಇಲ್ಲಿ ನಮಗೆ ಗೊತ್ತಾಗುತ್ತೆ ಅನೇಕ ವಾದ್ಯ ವಿಶೇಷಗಳು ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಂಪ್ರದಾಯ ಅನ್ನೋದು ನಾಶವಾದಾಗ ನಾವು ಅರ್ಥವನ್ನು ಹೇಳಬೇಕಾದ್ರೆ ಮೇಲೆ ಕೆಳಗೆ ನೋಡಬೇಕಾಗುತ್ತೆ ಪಣವ ಏನು ಪಣವ ಪಣವ ಆನಕ ಅಂದರೆ ಏನು ಆನಕ ಅಂದರೆ ಆನಕ ಗೋಮುಖ ಅಂದ್ರೆ ಏನು ಗೋಮುಖ ಅಂದರೆ ಗೋಮುಖ ಯಾಕೆ ಅಂದ್ರೆ ಯಾರೂ ಕಂಡಿದ್ದಿಲ್ಲ ಅದು ಸಾಧ್ಯವಿಲ್ಲ ಯಾಕೆ ಅಂದ್ರೆ ಅಲ್ಲಿ ಇಲ್ಲ ಅಸ್ತಿತ್ವದಲ್ಲಿ ಇಲ್ಲಿಲ್ಲ ಎಲ್ಲೋ ಇದ್ರೂ ಕೂಡ ಯಾವುದೋ ಅತ್ಯಂತ ಪ್ರಾಚೀನ ದೇವಸ್ಥಾನದಲ್ಲಿ ಇರ್ಬೋದು ಮೂಲೆಯಲ್ಲಿ ಬಿದ್ದಿರ್ಬೋದು ಆದ್ರೆ ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ವಾದ್ಯ ವಿಶೇಷಗಳು ಸುಮಾರು ಒಂದು ಆರು ಅಡಿ ಎತ್ತರ ಅಹ್ ಅಗಲ ಇರತಕ್ಕಂತಹ ಹಾರಿಸಾಂಟಲ್ ಇದರಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ವಾದ್ಯ ವಿಶೇಷಗಳು ಇದನ್ನು ನಾಲ್ಕು ಜನ ಎತ್ಕೊಂಡು ಇಬ್ರು ಬಾರಿಸ್ತಾ ಇರ್ತಕ್ಕಂತಹ ಆ ಪಣವ ಮತ್ತು ಆನಕ ಆನಕ ಅಂದ್ರೆ ಇನ್ನೊಂದು ತಮಟೆ ತಮಟೆ ಮತ್ತು ಗೋಮುಖ ಹಸುವಿನ ಮುಖದ ಆಕಾರದಲ್ಲಿ ಇರ್ತಕ್ಕಂತಹ ಚರ್ಮದ ವಾದ್ಯ ವಿಶೇಷವಾದ್ರಿಂದ ಇದಕ್ಕೆ ಗೋಮುಖ ಅಂತ ಹೇಳಿ ಹೆಸರು ಅವೆಲ್ಲವನ್ನೂ ಕೂಡ ಒಟ್ಟಿಗೆ ಆ ಕೌರವರ ಸೈನ್ಯದಲ್ಲಿ ಬಾರಿಸ್ಲಿಕ್ಕೆ ಶುರು ಮಾಡಿದ್ರು ಈ ಒಂದು ಬಾರಿಸುವುದಿದೆಯಲ್ಲ ಇದು ದುರ್ಯೋಧನ ಉತ್ಸಾಹಗೊಳಿಸುವುದರ ಬದಲು ಅವರಲ್ಲಿ ಇದ್ದಂತಹ ಅವ್ಯವಸ್ಥೆಯನ್ನು ನೋಡಿ ಅವನು ಪುನಃ ಅವನ ಯಾವ ಒಂದು ಮನೋಸ್ಥೈರ್ಯ ಇತ್ತು ಅದು ಕುಂದಿ ಹೋಯಿತು ಸಹಸಾ ಏವ ಅಭ್ಯಹನ್ಯಂತ ಬಾರಿಸಲಿಕ್ಕೆ ಶುರು ಮಾಡಿದ್ರು ಸ ಶಬ್ದ ಅಂತಹ ಮಹಾನ್ ಶಬ್ದ ತುಮಲ ಎಲ್ಲ ಕಡೆ ಹರಡಿ ಹೋಯಿತು ಇಡೀ ಆ ಕುರುಕ್ಷೇತ್ರದ ರಣರಂಗದಲ್ಲಿ ಆ ಶಬ್ದ ಎಲ್ಲ ಪ್ರತಿಧ್ವನಿತವಾಯಿತು ನಂತರ ಏನಾಯಿತು ತೇತೈ ಹಯೈ ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚವ ದಿವ್ಯೌ ಶಂಖ ಪ್ರಧಧ್ಮು ಈಗ ಕೌರವರ್ದಾಯ್ತು ಈಗ ಪಾಂಡವರು ತೋರಿಸ್ತಾ ಇದ್ದಾರೆ ನಿಮಗೆ ಬಾರಿಸ್ಲಿಕ್ಕೆ ಬರೋದಿಲ್ಲ ನಮಗೆ ನೋಡಿ ನಾವು ಹೇಗೆ ಬಾರಿಸ್ತೇವೆ ನಿಮಗೆ ತೋರಿಸ್ತೇವೆ ನಮ್ಮ ಸಾಮರ್ಥ್ಯ ಏನು ಅಂತ ಯುದ್ಧ ಮಾಡೋದು ಬೇಕಾಗಿಲ್ಲ ನಮ್ಮ ವಾದ್ಯ ಬಾರಿಸುವುದರ ಮೂಲಕವೇ ನಮ್ಮ ಸಾಮರ್ಥ್ಯ ಏನು ನೋಡಿ ಅಂತ ಹೇಳಿ ಇಲ್ಲಿ ಸಂಜೆಯ ವರ್ಣನೆ ಮಾಡ್ತಾ ಇದ್ದಾನೆ ನಂತರ ಕೌರವರ ಈ ಶಬ್ದ ಅಡಗಿದ ನಂತರ ಶ್ವೇತೈಹಿ ಹಯೈಹಿ ಯುಕ್ತೇ ಮಹತಿಸ್ಯಂದನೆ ಸ್ಥಿತ ಆ ಅಗ್ನಿ ಕೊಟ್ಟಂತಹ ದಿವ್ಯವಾದಂತಹ ರಥ ಆ ಹೊಳೆಯುತ್ತಿರುವಂತಹ ರಥ ಆ ರಥ ಮಹತಿ ರಥ ಮಹತಿ ಸ್ಯಂದನೌ ದೊಡ್ಡದಾದಂತಹ ರಥ ಅದು ಅಂತಹ ರಥದ ಮೇಲೆ ಕುಳಿತುಕೊಂಡಂತಹ ಮಾಧವ ಅಂದ್ರೆ ಕೃಷ್ಣ ಮಾಧವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆ ಕೃಷ್ಣನಿಗೆ ಇರ್ತಕ್ಕಂತಹ ಒಂದಾನೊಂದು ಬಿರುದು ಮಾ ಅಂದರೆ ಲಕ್ಷ್ಮಿ ಧವಃ ಅಂದರೆ ಪ್ರಿಯಕರ ಲಕ್ಷ್ಮಿಯ ಪ್ರಿಯ ಪ್ರಿಯಕರನಾದಂತಹ ಕೃಷ್ಣ ಅಥವಾ ವಿಷ್ಣು ಅವನಿಗೆ ಮಾಧವ ಅಂತ ಹೆಸರು ಒಂದು ಎರಡನೆಯ ವ್ಯುತ್ಪತ್ತಿ ಏನು ಅಂತ ಹೇಳಿದ್ರೆ ಮಧು ಅಂತಕಂತಾ ರಾಕ್ಷಸನನ್ನ ಕೊಂದಿದ್ದರಿಂದ ಈ ಭಗವಂತನಿಗೆ ವಿಷ್ಣುವಿನ ಅಂಶನಾದಂತಹ ಕೃಷ್ಣನಿಗೆ ಮಾಧವ ಅಂತ ಹೆಸರು ಇದು ಇಲ್ಲಿ ಇನ್ನೊಂದು ಆಧ್ಯಾತ್ಮಿಕ ಒಂದು ಅಂಶ ಏನಿದೆ ಅಂತ ಹೇಳಿದ್ರೆ ಮಧು ಅಂತಕ್ಕಂಥದ್ದು ಲೌಕಿಕ ಸುಖವೂ ಮಧು ಅಂತಕ್ಕಂಥದ್ದು ಆಧ್ಯಾತ್ಮಿಕ ಬ್ರಹ್ಮಸುಖವೂ ಹೌದು ಇಲ್ಲಿ ಭಗವಂತನಿಗೆ ಯಾವಾಗ ನಾವು ಮಾಧವ ಅಂತ ಕೊಡ್ತೇವಿಯೋ ಹೆಸರು ಮಧುವನ್ನು ಸಂಹಾರ ಮಾಡಿದವನು ಅಂತ ಆಗ ಯಾವ ಲೌಕಿಕ ವಿಷಯ ತ್ಯಾಗ ಮಾಡುವುದರಿಂದ ಅಥವಾ ಬ್ರಹ್ಮಾರ್ಪಣ ಬುದ್ಧಿಯಿಂದ ಸೇವಿಸುವುದರಿಂದ ಆ ಲೌಕಿಕ ಮಧು ಆಧ್ಯಾತ್ಮಿಕ ಮಧುವಾಗಿ ಪರಿವರ್ತನೆಗೊಳ್ಳುತ್ತದೆ ಲೌಕಿಕ ಸುಖ ಅಂತಕ್ಕಂಥದ್ದು ಯಾವುದಿದೆಯೋ ಅದನ್ನು ಬ್ರಹ್ಮನಿಗೆ ಅರ್ಪಣೆ ಮಾಡಿ ಮುಂದೆ ಬರ್ತದೆ ನನಗೆ ಅದು ಮೂರನೇ ಅಧ್ಯಾಯದಲ್ಲಿ ಆ ಒಂದು ಲೌಕಿಕ ಸುಖವನ್ನು ಯಜ್ಞದ ರೀತಿಯಲ್ಲಿ ಭಗವಂತನಿಗೆ ಅರ್ಪಿಸುವುದರ ಮೂಲಕ ಸೇವಿಸ್ತಾ ಸೇವಿಸ್ತಾ ಚಿತ್ತಶುದ್ಧಿಯಾಗಿ ಮನಸ್ಸು ಭಗವಂತನಡೆಗೆ ಹೋಗಿ ಗೊತ್ತಾಗ್ತದೆ ನಾವು ಸೇವಿಸುವಂತಹ ಯಾವ ವಿಷಯ ಸುಖವಿದೆಯೋ ಅದರ ಹಿಂದೆ ಇರತಕ್ಕಂತಹ ಯಾವ ಆನಂದವಿದೆಯೋ ಆ ಆನಂದ ನಿಜವಾಗಿಯೂ ಬ್ರಹ್ಮನ ಆನಂದ ಭಗವಂತನ ಆನಂದ ಆಗ ಆ ವ್ಯಕ್ತಿ ಈ ಲೌಕಿಕ ಸುಖವನ್ನು ತ್ಯಜಿಸಿ ಆಧ್ಯಾತ್ಮಿಕ ಸುಖದ ಅನ್ವೇಷಣೆಯಲ್ಲಿ ಹೋಗ್ತಾನೆ ನಿಜವಾದ ಮಧುವಿನ ಅನ್ವೇಷಣೆಯಲ್ಲಿ ಹೋಗ್ತಾನೆ ನಿಜವಾದ ಅರ್ಥದಲ್ಲಿ ಷಟ್ ಪದನಾಗ್ತಾನೆ ಆತ ದುಂಬಿ ಆಗ್ತಾನೆ ಭಗವಂತನನ್ನು ಮಧು ಅಂತ ಹೇಳಿ ಉಪನಿಷತ್ತಲ್ಲಿ ಕರೆದಿದೆ ಅದಕ್ಕೆ ಮಧು ಅಂತ ಹೇಳಿ ಹೆಸರು ಆ ಮಧು ಭಗವಂತನೇ ಮಧು ನೀವು ದುಂಬಿ ಎಂಬುದಾಗಿ ಭಾವಿಸಿ ಆ ಭಗವಂತನ ರಸವನ್ನ ಹೀರ್ತಕ್ಕಂತಹ ಒಂದು ಉಪಾಸನೆಯದು ಮಧುವಿದ್ಯೆ ಎಂದು ಇದು ಈ ಆಧ್ಯಾತ್ಮಿಕ ಅಂಶ ಇಲ್ಲಿ ಆ ಭಗವಂತನ ಹೆಸರಿನಲ್ಲಿ ಅಡಕವಾಗಿದೆ ಮಾಧವ ಪಾಂಡವಶ್ಚೈವ ಇಲ್ಲಿ ಪಾಂಡವ ಅಂತ ಹೇಳಿದ್ರೆ ಅರ್ಜುನನೇ ಪಾಂಡವರು ಐದು ಜನವಾದರೂ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರಬೇಕಾದ್ರೆ ಮಧ್ಯಮ ಇವನು ಅರ್ಜುನ ಪಾಂಡು ನಂದನ ಕುಂತಿ ನಂದನ ಅರ್ಜುನನೇ ಇಲ್ಲಿ ನಮ್ಮ ಈ ಶ್ಲೋಕದ ವಸ್ತು ಇವರಿಬ್ಬರೂ ಕೂಡ ಆ ಒಂದು ದೊಡ್ಡದಾದ ರಥದಲ್ಲಿ ಕುಳಿತಿದ್ದಾರೆ ಶ್ವೇತೈಹಿ ಹಯೈಹಿ ಯುಕ್ತಿ ನಾಲ್ಕು ಕುದುರೆಗಳನ್ನು ಶ್ರೀ ಕೃಷ್ಣ ಪರಮಾತ್ಮ ಕಟ್ಟಿದ್ದಾನೆ ಬಿಳಿಯದಾದಂತಹ ಆ ಅಶ್ವಗಳ ಹೆಸರು ಕಾಮಗ ಶೈಭ್ಯ ಸುಗ್ರೀವ ಮೇಘಪುಷ್ಪ ಇನ್ನೊಂದು ಒಂದು ಪಾಠದ ಪ್ರಕಾರ ಐದು ಕುದುರೆಗಳನ್ನು ಆತ ಕಟ್ಟಿರ್ತಾನೆ ಅಂತ ಬರುತ್ತೆ ಈ ಒಂದು ಹೆಸರಿನ ಜೊತೆಗೆ ಬಲಾಹಕ ಅನ್ನುವಂಥ ಹೆಸರಿನ ಕುದುರೆಯನ್ನು ಕೂಡ ಆತ ಕಟ್ಟಿ ತನ್ನ ನಿಯಂತ್ರಣದಲ್ಲಿ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆತ ಅರ್ಜುನನನ್ನು ಹಿಂದೆಯಲ್ಲಿ ಇಟ್ಕೊಂಡು ಅವನು ರಥವನ್ನು ಮುಂದೆ ಓಡಿಸ್ತಾನೆ ಹಾಗೆ ಮೊಟ್ಟ ಮೊದಲು ಅವರಿಬ್ಬರೂ ಕೂಡ ಶಂಕವನ್ನು ಪಾಂಡವರ ಪಕ್ಷದಿಂದ ಊದ್ತಾರೆ ದಿವ್ಯವಾದಂತಹ ಶಂಕವನ್ನು ಊದಿದರು ಯಾವುದು ಅಂಥೇಳಿ ಮುಂದೆ ಹೆಸರು ಬರುತ್ತೆ ಪಾಂಚಜನ್ಯಂ ಖಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದ್ಮ್ ಮಹಾಶಂಖಂ ಭೀಮಕರ್ಮ ಋಗೋದರ ಪಾಂಡವರ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಈ ಶಂಕವನ್ನು ಬಾರಿಸಿದ್ರು ಅದರ ವಿವರಣೆ ನಮ್ಗೆ ಈ ಶ್ಲೋಕದಲ್ಲಿ ಸಿಗ್ತಾ ಇದೆ ಪಾಂಚಜನ್ಯಂ ಹೃಷಿಕೇಶು ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು ಇಂದ್ರಿಯಗಳಿಗೆ ಯಾರು ಒಡೆಯನೋ ಅವನು ಭಗವಂತ ಇಂದ್ರಿಯಗಳ ಒಡೆಯ ಭಗವಂತ ಇದೇನು ನಮ್ಗೆ ಸೂಚಿಸ್ತದೆ ಅಂತ ಹೇಳಿದ್ರೆ ನಾವು ಇಂದ್ರಿಯಗಳಿಗೆ ಒಡೆಯರಾದರೆ ಭಗವಂತನಿಗೆ ನಾವು ಅತಿ ಪ್ರೀತರಾಗುತ್ತೇವೆ ಆ ಭಗವಂತನನ್ನು ಪಡೆಯುವಂತಹ ಎಲ್ಲ ಸಾಮರ್ಥ್ಯ ಯೋಗ್ಯತೆ ನಮ್ಮ ಜೀವನದಲ್ಲಿ ನಮಗೆ ಬರ್ತದೆ ಆದ್ರಿಂದ ಇಲ್ಲಿ ಭಗವಂತನನ್ನ ಕೃಷಿಕ ಈಶ ಕೃಷಿಕೇಶ ಅನ್ನುವಂತಹ ಒಂದು ನಾಮಧೇಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಕೃಷಿಕೇಶೋ ಪಾಂಚಜನ್ಯಂ ಅವನು ಪಾಂಚಜನ್ಯವನ್ನು ಓದಿದಂತೆ ಈ ಪಾಂಚನ್ಯ ಹುಟ್ಟಿರುವಂತಹ ಒಂದು ಕಥೆಯು ಕೂಡ ಸೋಗಸಾಗಿದೆ ಭಗವಂತ ತನ್ನ ಗುರುವಿನ ಶುಶ್ರೂಷೆ ಮಾಡುವಂತಹ ನಿಮಿತ್ತವನ್ನು ಇಟ್ಕೊಂಡು ಸಾಂದೀಪಿನಿ ಮುನಿಗಳ ಮಗ ಆ ಮಗ ಅತ್ಯಂತ ಸಣ್ಣ ಅವಸ್ಥೆಯಲ್ಲಿ ಒಬ್ಬ ರಾಕ್ಷಸ ಅಪರಿಸಿಕೊಂಡು ಹೋಗ್ಬಿಟ್ಟಿರ್ತಾನೆ ಇದು ಕೃಷ್ಣನಿಗೆ ಮತ್ತು ಬಲನಿಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವರು ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿದ ತನಕ ಅವರ ಗುರುಗಳು ಕಿಂಚಿತ್ತು ತಮ್ಮ ಈ ಒಂದು ಸಂಕಟವನ್ನ ನೋವನ್ನು ಹೇಳಿರುವುದಿಲ್ಲ ನೋಡಿ ಎಂತ ಗುರುಗಳು ನಂತರ ಕೃಷ್ಣ ಬರ್ತಾನೆ ಬಲನ ಜೊತೆಗೆ ಅಣ್ಣನ ಜೊತೆಗೆ ಬಂದು ಈಗ ಗುರುದಕ್ಷಿಣೆಯನ್ನು ಕೊಡ್ಬೇಕು ಗುರುಗಳೇ ಏನು ಕೊಡ್ಲಿ ಅಂತ ಹೇಳಿದಾಗ ಸಾಂದೀಪಿನಿ ಮುನಿಗಳಿಗೆ ತಮ್ಮ ಮಗ ಕೇಳಬೇಕು ಅಂತ ಮನ್ಸಿಗೆ ಬರಲೇ ಇಲ್ಲ ತಮ್ಮ ಪತ್ನಿಯನ್ನು ಕೇಳ್ತಾರೆ ಅವನು ಈ ರೀತಿಯ ಕೇಳ್ತಾ ಇದ್ದಾನೆ ಏನು ಹೇಳ್ತೀಯಾ ಅಂತ ನೋಡಿ ನಂತರ ಆಕೆಗೆ ತನ್ನ ಕರುಳಿನ ಆ ನೋವು ಅದನ್ನು ಹೇಳಿದಾಗ ಇವರು ಹೇಳ್ತಾರೆ ನನ್ನ ಮಗ ಸಣ್ಣವನಾಗಿದ್ದಾಗ ಒಬ್ಬ ರಾಕ್ಷಸ ಅವನ್ನ ತೆಗೆದುಕೊಂಡು ಹೋಗಿದ್ದಾನೆ ನೋಡು ನನ್ನ ಹೆಂಡತಿಗೆ ಅವನು ಬೇಕಂತ ಸರಿ ಹೊರಟಾ ಕೃಷ್ಣ ಪತ್ತೆ ಹಚ್ಚಿದ ಮಹಾ ಗೂಢಾಚಾರ ಸ್ಪೈ ಎಲ್ಲಿರ್ಬೋದು ಈ ಹುಡುಗ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಓ ಇವನನ್ನು ಈ ಎಲ್ಲೋ ದಾರಿಯಲ್ಲಿ ತೆಗೆದುಕೊಂಡು ಹೋಗಿರ್ಬೋದು ಅಂಥೇಳಿ ಹೋಗ್ತಾ ಹೋಗ್ತಾ ಆ ಬೆಟ್ಟ ಕಾಡುಗಳನ್ನೆಲ್ಲ ದಾಟಿ ಕೊನೆಗೆ ಅವನಿಗೆ ಯಾರೋ ಹೇಳ್ತಾರೆ ಹೌದು ಒಬ್ಬ ಸಣ್ಣ ಹುಡುಗನನ್ನು ಒಬ್ಬ ರಾಕ್ಷಸ ಎತ್ಕೊಂಡು ಬಂದು ಈ ಸಮುದ್ರದೊಳಗೆ ಹೋಗಿದ್ದಾನೆ ಅಂತ ಓಹೋ ಏನ್ಮಾಡೋದು ಅಂಥೇಳಿ ಕೃಷ್ಣ ಕ್ಷಣ ಆಲೋಚಿಸಿ ತಕ್ಷಣ ಧುಮುಕ್ತಾನೆ ಸಮುದ್ರದೊಳಗೆ ಧುಮುಕಿ ಸಮುದ್ರದ ತಳಕ್ಕೆ ಹೋಗಿ ಅಲ್ಲಿ ಎಲ್ಲ ಕಡೆ ಹುಡುಕ್ತಾನೆ ಹುಡುಕಿ ನೋಡ್ತಾನೆ ಅಲ್ಲಿ ಮೂಳೆಗಳು ಬಿದ್ದಿರ್ತವೆ ಸಣ್ಣ ಬಾಲಕನ ಮೂಳೆಗಳು ಅಯ್ಯೋ ಇಲ್ಲಿ ಆ ಹುಡುಗನನ್ನು ಸಂಹಾರ ಮಾಡಿಬಿಡ್ತಾನಲ್ಲ ಈ ರಾಕ್ಷಸ ಅಂತ ಹೇಳಿ ಅವನು ಕೋಪ ಬಂದು ಆ ರಾಕ್ಷಸನ ಹುಡುಕ್ತಾ ಅವನು ಸಿಗ್ತಾನೆ ರಾಕ್ಷಸ ಅವನ ಜೊತೆಗೆ ಘೋರವಾದಂತಹ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡಿ ಆ ರಾಕ್ಷಸನ ಇದರಲ್ಲಿ ಇರ್ತಕ್ಕಂತಹ ಆ ಒಂದು ಶಂಕ ಆ ಶಂಕವನ್ನು ಇದನ್ನು ಪಡಿತಾನೆ ಆ ರಾಕ್ಷಸನ ಹೆಸರೇ ಪಂಚಜನ ಅನ್ನುವಂಥ ಒಬ್ಬ ರಾಕ್ಷಸ ಆ ಪಂಚಜನ ಆ ರಾಕ್ಷಸನ ಶರೀರದಿಂದ ಉತ್ಪತ್ತಿಯಾದಂತಹ ಈ ಶಂಖವೇ ಪಾಂಚಜನ್ಯ ಪಾಂಚಜನ್ಯ ಈ ಶಂಖವನ್ನು ಆ ದಿವ್ಯವಾದಂತಹ ಶಂಖವನ್ನು ಅವನು ಎತ್ಕೊಂಡು ಬಂದು ಪುನಃ ಯಮಲೋಕಕ್ಕೆ ಹೋಗ್ತಾನೆ ಈ ಹುಡುಗನ ಜೀವವನ್ನು ಆ ಯಮ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿ ಯಮಲೋಕಕ್ಕೆ ಹೋಗಿ ಅಲ್ಲಿ ಯಮನೊಂದಿಗೆ ಯುದ್ಧ ಮಾಡಲಿಕ್ಕೆ ಸನ್ನದ್ಧನಾದಾಗ ಯಮ ಇವನ ಮಹಿಮೆಯನ್ನ ಅರಿತುಕೊಂಡು ಅವನಿಗೆ ಆ ಹುಡುಗನ ಜೀವವನ್ನು ಕೊಡ್ತಾನೆ ಪುನಃ ಜೀವದಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಇಲ್ಲಿ ಅವನ ಮುಂದೆ ತಂದಿಡ್ತಾನೆ ಸಾಂದೀಪಿನಿ ಗುರುಗಳ ಮುಂದೆ ತಂದಿಟ್ಟು ತನ್ನ ಆ ಗುರುದಕ್ಷಿಣೆಯನ್ನು ತೀರಿಸ್ತಾನೆ ಅಂತ ಬರುತ್ತೆ ಇದು ಆ ಪಾಂಚಜನ್ಯ ಪ್ರಾಪ್ತಿಯ ಒಂದು ಕಥೆ ಹೀಗೆ ಆ ದಿವ್ಯವಾದಂತಹ ಆ ಪಾಂಚಜನ್ಯ ಆ ಪಾಂಚಜನ್ಯವನ್ನ ಋಷಿಕೇಶ ಕೃಷ್ಣ ಊದುತ್ತಾನೆ ಮತ್ತೆ ಈ ಶಂಖದಲ್ಲೂ ಕೂಡ ಈ ಶಂಖ ಕೇವಲ ಯುದ್ಧದಲ್ಲಿ ಮಾತ್ರ ಓದುವುದಲ್ಲ ಮಂಗಳದ ಸಮಯದಲ್ಲಿಯೂ ಕೂಡ ಓದ್ ಓದ್ತಕ್ಕಂಥದ್ದು ಈಗ ಯುದ್ಧದಲ್ಲಿ ಯಾವ ಪಾಂಚಜನ್ಯ ಓದುವುದಿಲ್ಲ ಆದ್ದರಿಂದ ಶಂಖ ಓದುವುದಿಲ್ಲ ಆದ್ದರಿಂದ ಕೇವಲ ಪೂಜೆಯ ಸಮಯದಲ್ಲಿ ಮಾತ್ರ ಅದು ಈಗ ನೀವು ಅಕ್ಕಪಕ್ಕ ಮನೆಯವರಿಗೆ ಡಿಸ್ಟರ್ಬ್ ಆಗದಂತೆ ಯಾಕಂದರೆ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾದ್ರಿಂದ ನೀವು ಜಾಗಟೇ ಬಾರಿಸಿದ್ರು ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡ್ತಾರೆ ನೀವು ಆರ್ತಿ ಎತ್ತಿದ್ರು ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಮಾಡ್ತಾರೆ ನೀವು ಶಂಕ ಓದಿದ್ರಂತೂ ಕೇಳಲೇಬೇಕಾಗಿಲ್ಲ ಅವರು ಆಗಲೇ ಪೊಲೀಸ್ ಸ್ಟೇಷನ್ ಹೋಗಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಇದು ತಮಾಷೆಯಲ್ಲ ಇದು ಬೆಂಗಳೂರಿನಲ್ಲಿ ಒಂದಾನೊಂದು ಇದರಲ್ಲಿ ನಡೆದಿದ್ದು ಒಂದಾನೊಂದು ಪ್ರೈವೇಟ್ ಆಸ್ಪತ್ ನಡೆದಿದ್ದು ಕೂಡ ಹೀಗೆ ಅದು ಆದ್ರಿಂದ ನಾವು ಏನು ಬಾರಿಸೋ ಹಾಗೆ ಇಲ್ಲ ಮಂಗಳದ ಧ್ವನಿಯನ್ನು ಏನೂ ಮಾಡಿಸ್ಬೇಕಾಗಿಲ್ಲ ಭಜನೆಯನ್ನು ಹಾಡಿದ್ರಂತೂ ಇನ್ನು ಅವರೇ ಬಾಯಿ ಪಡ್ಕೊಂಡು ಓಡ್ ಬಂದುಬಿಡ್ತಾರೆ ಇಲ್ಲಿ ಅವರು ಭಜನೆ ಮಾಡಲಿಕ್ಕೆ ಹೀಗಾಗಿ ಯಾವುದು ಇಲ್ಲಿ ನಡೆಯುವುದಿಲ್ಲ ಆದ್ದರಿಂದ ನಮಗೆ ಅದು ಕಾಲಕ್ರಮದಲ್ಲಿ ಈ ಶಂಕ ಅಂದರೆ ಏನು ಅನ್ನೋದು ಕೂಡ ಮರ್ತು ಹೋಗುತ್ತೆ ಆದರೆ ಈ ಶಂಕದ ಧ್ವನಿ ಇದೆಯಲ್ಲ ಇದನ್ನು ನಮಗೆ ಆ ಧ್ವನಿಯ ಒಂದು ಶಕ್ತಿ ನಮಗೆ ಗೊತ್ತಿಲ್ಲದೇ ಹೋದರೂ ಕೂಡ ಈಗ ಅನೇಕ ರಿಸರ್ಚ್ಗಳು ನಡೀತಾ ಇದೆ ಜರ್ಮನಿಯಲ್ಲಿ ಒಂದು ರಿಸರ್ಚ್ ನಡೆದ ಪ್ರಕಾರ ಅವರು ಹೇಳುವ ಪ್ರಕಾರ ಏನು ಅಂತ ಹೇಳಿದ್ರೆ ಈ ಶಂಖನಾದದಿಂದ ಆ ಒಂದು ರೇಡಿಯಸ್ನಲ್ಲಿ ಇರತಕ್ಕಂತಹ ಯಾವ ಯಾವ ಕ್ರಿಮಿಗಳು ಇವೆಯೋ ಬ್ಯಾಕ್ಟೀರಿಯಾಗಳು ಅವೆಲ್ಲವೂ ಕೂಡ ನಾಶವಾಗುತ್ತೆ ಅಂಥೇಳಿ ಅವರು ಹೇಳ್ತಾರೆ ಶಂಖದ ಧ್ವನಿಯಿಂದ ಅದು ಯಾವುದೋ ಒಂದು ಈ ಸೌಂಡಿನ ಇದನ್ನು ವೈಬ್ರೇಷನ್ನನ್ನು ನೋಡಿ ಅವರು ರಿಸರ್ಚ್ ಮಾಡಿ ಅಲ್ಲಿ ಹೇಳ್ತಾರೆ ಶಂಖದ ಧ್ವನಿ ಮತ್ತು ಈ ಶಂಖದ ಧ್ವನಿ ಅಂತಕ್ಕಂಥದ್ದು ಯೋಗಿಗಳಿಗೆ ಅನೇಕ ವಿಧವಾದಂತಹ ಅನಾಹತ ಶಬ್ದಗಳಲ್ಲಿ ಈ ಶಂಖದ ಧ್ವನಿಯೂ ಕೂಡ ಒಂದಾನೊಂದು ಶಬ್ದವಾಗಿ ದಿವ್ಯವಾದಂತಹ ಶಬ್ದವಾಗಿ ಅವರ ಕಿವಿಗೆ ಕೇಳಿಸ್ತದೆ ಅಂತ ಹೇಳಿ ಯೋಗಶಾಸ್ತ್ರದಲ್ಲಿ ಬರ್ತದೆ ಅನೇಕ ರೀತಿಯ ಅನಾಹತ ಯಾವಾಗ ಮನಸ್ಸು ಅಂತಕ್ಕಂಥದ್ದು ಚಕ್ರವನ್ನು ಭೇದಿಸಿಕೊಂಡು ಅನಾಹತಕ್ಕೆ ಬರ್ತದೆಯೋ ಆಗ ಆ ವ್ಯಕ್ತಿಗೆ ಅನೇಕ ರೀತಿಯ ದಿವ್ಯವಾದಂತಹ ಧ್ವನಿಗಳು ಡಮರುವಿನ ಶಂಖದ ಓಂಕಾರದ ಹೀಗೆ ಅನೇಕ ರೀತಿಯ ಧ್ವನಿಗಳು ಕೇಳಿ ಬರ್ತವೆ ಅಂತ ಹೇಳಿ ಯೋಗಿಗಳು ಹೇಳ್ತಾರೆ ಅದರಲ್ಲಿ ಶಂಖದ ಧ್ವನಿ ಅದು ಈ ರೀತಿಯ ಆಹತವಾದಂತಹ ಶಂಕ ಅಲ್ಲ ಅನಾಹತ ಹೊಡೆದೇ ಇರತಕ್ಕಂತಹ ಎಲ್ಲವೂ ಕೂಡ ಆಹತ ಆದರೆ ಆ ಅನಾಹತ ಹೇಗಿದೆ ಅಂತ ಹೇಳಿದ್ರೆ ಅದು ಅನುಭವಿಸಿ ಕೇಳಿಯೇ ಗೊತ್ತಾಗಬೇಕು ಯಾಕಂದರೆ ಈ ಲೋಕದಲ್ಲಿ ಅನಾಹತ ಇಲ್ಲ ಲೌಕಿಕದಲ್ಲಿ ಅನಾಹತ ಇಲ್ಲ ಎಲ್ಲ ಆಹತ ಹೊಡೆದು ಬಿಟ್ಟೇ ಘರ್ಷಣೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಶಬ್ದಗಳು ಆದರೆ ಅದು ಅನಾಹತ ಶಬ್ದ ಅದೇನೇ ಇರಲಿ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಈ ಶಂಖ ಅಂತಕ್ಕಂಥದ್ದು ಎಷ್ಟು ಪ್ರಶಸ್ತವಾದಂತಹ ಒಂದು ಊದುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ಈ ಶಂಖವನ್ನು ಯಾವಾಗ ಕೃಷಿಕೇಶ ತನ್ನ ಪಾಂಚಜನ್ಯವನ್ನು ಓದಿದ್ನೋ ನಂತರ ಅವನ ಬಂಟ ಯಾರೋ ಧನಂಜಯ ಯಾರು ಎಲ್ಲ ದಿಕ್ಕುಗಳಿಗೂ ಹೋಗಿ ಯುಧಿಷ್ಠಿರನಿಗೆ ಸಂಪತ್ತನ್ನು ತಂದು ರಾಶಿ ಹಾಕಿದನೋ ಧನವನ್ನು ಗೆದ್ದು ಕೊಟ್ಟನೋ ಅಂತಹ ಗಾಂಡೀವಿಯಾದಂತಹ ಅರ್ಜುನನಿಗೆ ಇನ್ನೊಂದು ಹೆಸರು ಧನಂಜಯ ಈ ಧನಂಜಯ ದೇವದತ್ತ ಅನ್ನುವಂತಹ ಶಂಖ ದಿವ್ಯವಾದಂತಹ ಶಂಕವನ್ನು ಉತ್ತಾನೆ ಈ ದೇವದತ್ತ ಅನ್ನುವಂತಹ ಶಂಖವನ್ನು ಅವನಿಗೆ ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಮಯಾಸುರ ನಿಮಗೆ ಗೊತ್ತಿರಬೇಕು ಯಾವಾಗ ಅರ್ಜುನ ಮತ್ತು ಶ್ರೀಕೃಷ್ಣರು ವಿಹಾರಕ್ಕೆ ಹೊರಟಾಗ ಖಾಂಡವ ಅನ್ನುವಂತಹ ಒಂದು ವನ ಆ ವನಕ್ಕೆ ಬಂದಾಗ ಅಲ್ಲಿ ಅಗ್ನಿ ಪ್ರತ್ಯಕ್ಷನಾಗಿ ಇವರಿಬ್ಬರ ಮಹಿಮೆಯನ್ನ ಅರಿತುಕೊಂಡು ಅನೇಕ ವರ್ಷಗಳಿಂದ ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಹಸಿವನ್ನ ಇಂಗಿಸಬೇಕಾದ್ರೆ ನನಗೊಂದು ಆಹಾರ ಬೇಕು ನನಗೆ ಆಹಾರ ಕೊಡಿ ಅಂತ ಹೇಳಿ ಅವರ ಬಂದಾಗ ಸರಿ ನಿನಗೇನು ಆಹಾರ ಬೇಕು ಅಂತ ಕೇಳಿದಾಗ ಅವನು ಇದೋ ಎದುರುಗಡೆ ಇರತಕ್ಕಂತಹ ಈ ಒಂದು ವನ ಇದೆಯಲ್ಲ ಆ ವನವನ್ನು ನಾನು ಭಕ್ಷಿಸ್ತೇನೆ ನೀವಿಬ್ಬರೂ ಕೂಡ ಅದರಲ್ಲಿರ್ತಕ್ಕಂತಹ ಯಾವುದೇ ಪ್ರಾಣಿ ಪಕ್ಷಿ ಜಂತುಗಳು ತಪ್ಪಿಸಿಕೊಳ್ಳದಂತೆ ಕಾವಲಾಗಿ ನಿಂತು ತಪ್ಪಿಸಿಕೊಂಡಾಗಲ್ಲ ಹೊಡೆದು ಪುನಃ ಅಲ್ಲೇ ಉರುಳಿಸಬೇಕು ಅಂತ ಅವನು ಯಾಚಿಸಿಕೊಂಡಾಗ ಕೃಷ್ಣ ಹಾಗೂ ಅರ್ಜುನ ಇಬ್ಬರೂ ಕೂಡ ಸರಿಸಾಟಿಯಾಗಿ ನಿಂತು ಅಲ್ಲಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಕವರ್ ಮಾಡಿಬಿಡ್ತಾರೆ ಬಾಣದಿಂದ ಚಕ್ರದಿಂದ ಆ ಒಂದೇ ಒಂದು ಜಂತುಗಳು ಪಕ್ಷಿಗಳು ಕೂಡ ಹೊರಗಡೆ ಹಾರಿ ಹೋಗದಂತೆ ಇಡಿ ಆ ಒಂದು ವನವನ್ನೇ ಕವರ್ ಮಾಡ್ತಾರೆ ಬ್ಲಾಂಕೆಟ್ ಹಾಕದಂತೆ ಆಯುಧಗಳಿಂದ ಅಂತಹ ಒಂದು ಸಂದರ್ಭದಲ್ಲಿ ಮಯ ಅಂತಕ್ಕಂತಹ ಒಬ್ಬ ರಾಕ್ಷಸ ಆತ ಓಡಿ ಬಂದು ಅರ್ಜುನನ ಪಾದಗಳಿಗೆ ಎರಗ್ತಾನೆ ಅವನು ಬಂದು ಅರ್ಜುನ ಪಾದಗಳಿಗೆ ಎರುಗು ನೋಡಿ ಕೃಷ್ಣ ಚಕ್ರದಿಂದ ಅವನು ಸಂಹಾರ ಮಾಡಲಿಕ್ಕೆ ಹೋದಾಗ ಇವನು ತ್ರಾಹಿ ತ್ರಾಹಿ ಅಂತ ಕೂಕ್ಕೊಳ್ತಾನ ಮಯ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ಅಂತ ಕೂಕ್ಕೊಂಡಾಗ ಅರ್ಜುನ ಅತ್ಯಂತ ದಯ್ಯಿಂದ ಕೂಡಿದವನಾಗಿ ಆಯಿತು ನಿನಗೆ ನಾನು ಅಭಯವನ್ನು ಕೊಟ್ಟಿದ್ದೇನೆ ಹೆದರ್ಬೇಡ ಅಂತ ಹೇಳ್ತಾನೆ ಅವನು ಯಾವಾಗ ಅರ್ಜುನ ಹೆದರ್ಬೇಡ ಅಂತ ಹೇಳ್ತಾನೋ ಅವನು ನರ ನರನ ಅಭಿಮತ ಬೇರೆಯಲ್ಲ ನಾರಾಯಣನ ಅಭಿಮತ ಬೇರೆಯಲ್ಲ ಎರಡು ಒಂದೇ ಅವರಿಬ್ರು ಕೂಡ ಶರೀರ ಎರಡು ಆತ್ಮ ಒಂದು ಅನ್ನುವಂತಹ ರೀತಿಯಲ್ಲಿ ಅನೇಕ ವರ್ಷಗಳಿಂದ ತಪಸ್ಸು ಮಾಡಿಕೊಂಡು ಈಗಲೂ ಕೂಡ ಈ ಕೃಷ್ಣ ಹಾಗೂ ಅರ್ಜುನನ ಅವತಾರ ಎತ್ತಿದ್ರೂ ಕೂಡ ಅವರಿಬ್ ಕೂಡ ಯಾವುದೇ ರೀತಿಯ ಭಿನ್ನ ಮತ ಇರಲಿಲ್ಲ ಅರ್ಜುನ ಒಮ್ಮೆ ಅಭಯವನ್ನು ನೀಡಿದಂತಹ ವ್ಯಕ್ತಿಗೆ ಕೃಷ್ಣನೂ ಕೂಡ ಅಭಯವನ್ನು ನೀಡ್ತಾನೆ ಅಗ್ನಿಯು ಕೂಡ ಇವರಿಬ್ಬರು ಅಭಯವನ್ನು ನೀಡಿದ್ದನ್ನು ನೋಡಿ ದಹಿಸಲಿಕ್ಕೆ ಹೋಗುವುದಿಲ್ಲ ಅಶ್ವಸೇನ ಅನ್ನುವಂತಹ ನಾಗ ಮತ್ತೆ ಇನ್ನೊಂದು ಪಕ್ಷಿಗಳು ಶಾರಂಗ ಅನ್ನುವಂತಹ ಕೆಲವು ಪಕ್ಷಿಗಳು ಇವಿಷ್ಟು ಮಾತ್ರ ಆ ಒಂದು ಕಾಳ್ಗಿಚ್ಚು ಭಯಂಕರವಾದ ಕಾಳ್ಗಿಚ್ಚಿನಿಂದ ಅವು ರಕ್ಷಣೆಯನ್ನು ಪಡಿತವೆ ಇದಾದ ನಂತರ ಮಯ ಪಾಂಡವರಿಗೆ ಕೃತಜ್ಞತೆಯನ್ನು ಸೂಚಿಸುವಂತಹ ಒಂದು ನಿಮಿತ್ತದಿಂದ ಆತ ಇವರಿಗೆ ಭೀಮನಿಗೆ ಮಹಾಪರಾಕ್ರಮಶಾಲಿಯಾದಂತಹ ಗದೆಯನ್ನು ಕೊಟ್ಟು ಅವನು ಹೇಳ್ತಾನೆ ಈ ಗದೆ ಇಡೀ ಯಾರೇ ಯಾರ ಬಳಿಯಲ್ಲೂ ಕೂಡ ಇಂತಹ ರೀತಿಯ ಗದೆ ಇಲ್ಲ ಎಲ್ಲ ಗದೆಗಿಂತಲೂ ಅತ್ಯಂತ ಸಮರ್ ಸಮರ್ಥಶಾಲಿಯಾದಂತಹ ಈ ಗದೆ ಇದನ್ನು ನಾನು ಭೀಮನಿಗೆ ಕೊಡ್ತೇನೆ ಅಂತ ಹೇಳಿ ಆತ ಕೊಡ್ತಾನೆ ಹಾಗೆ ಶಂಕ ಅರ್ಜುನನಿಗೆ ಶಂಕವನ್ನು ಕೊಡ್ತಾನೆ ಈ ಶಂಕವನ್ನು ನೀನು ಓದಿದ್ರೆ ಇಡೀ ಆ ಶತ್ರುವನ ಹೃದಯ ವಿದ್ರಾವವಾಗುತ್ತೆ ಒಡೆದು ಹೋಗುತ್ತೆ ಅಂತಹ ಈ ಶಂಕ ಅಂತಹ ಸಮರ್ಥಶಾಲಿಯಾದಂತಹ ಈ ಶಂಕ ಇದು ನಿನಗೆ ಅಂತ ಹೇಳಿ ಅರ್ಜುನನಿಗೆ ಕೊಡ್ತಾನೆ ಹೀಗೆ ಆ ದೇವದತ್ತ ಅನ್ನುವಂತಹ ಈ ಶಂಕ ಮಯನಿಂದ ಅರ್ಜುನನಿಗೆ ಕೊಡಲ್ಪಟ್ಟಿತು ಅದನ್ನು ಅರ್ಜುನ ಊದುತ್ತಾನೆ ಅಲ್ಲಿ ಪೌಂಡ್ರಂ ದೌ ಮಹಾಶಂಖಂ ಭೀಮಕರ್ಮ ಮೃಗೋದರ ಈವನಿಗೆ ನಿಜವಾದ ಹೆಸರು ಏನು ಅಂತ ಹೇಳುವುದು ಕಷ್ಟ ಇವನ ಕರ್ಮದ ರೀತಿಯಲ್ಲಿ ಇವನಿಗೆ ಹೆಸರುಗಳು ಯಾರಿಗೆ ಭೀಮನಿಗೆ ಭೀಮ ಅಂತ ಅವನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ ಆತ ಭೀಮಕರ್ಮ ಭೀಮ ಅಂದರೆ ಭಯಂಕರ ಅಂತ ಭಯಂಕರವಾದಂತಹ ಕರ್ಮಗಳನ್ನೇ ಯಾವನು ಮಾಡ್ತಾನೋ ಅವನು ಭೀಮ ಅಂತಹ ಈ ಭಯಂಕರ ಕರ್ಮನ ಆದಂತಹ ಈ ಭೀಮ ಅವನಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ವೃಕೋದರ ಅಂತ ವೃಕ ಅಂದ್ರೆ ತೋಳ ಉದರ ಅಂದರೆ ಹೊಟ್ಟೆ ಯಾರ ಹೊಟ್ಟೆ ವೃಕದಂತೆ ಇರ್ತದೆಯೋ ತೋಳದಂತೆ ಇರ್ತದೆಯೋ ಎಷ್ಟು ತಿಂದರೂ ಕೂಡ ಆ ಹೊಟ್ಟೆ ಅಂತಕ್ಕಂಥದ್ದು ಒಬೆಸಿಟಿ ಬರೋದಿಲ್ಲ ತೋಳಕ್ಕೆ ಆದ್ರಿಂದ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕಾಗಿಲ್ಲ ಅದು ಇನ್ನೂ ಸಣ್ಣಗಾಗಿಯೇ ಇರ್ತದೆ ತನು ಇರ್ತದೆ ಆದ್ದರಿಂದ ಆ ಇದಕ್ಕೆ ವೃಕ ಅದರ ಸಾಮ್ಯವನ್ನು ಕೊಡ್ತಾರೆ ಅಂತಹ ಹೊಟ್ಟೆ ಆ ಭೀಮನಿಗೆ ಇದ್ದಿದ್ರಿಂದ ಎಷ್ಟು ತಿಂದರೂ ಕೂಡ ಬಂಡಿ ಬಂಡಿ ಅನ್ನ ತಿಂದರೂ ಕೂಡ ಯಾರ ಹೊಟ್ಟೆ ಬರುಕದಂತೆ ಇನ್ನೂ ಕೂಡ ಹಸಿವು ಅಂತ ಹೇಳಿ ಹೇಳ್ತಾನೋ ಅಂತಹ ಹೊಟ್ಟೆ ಉಳ್ಳುವವನು ಅಂದ್ರೆ ಈ ಭೀಮ ಅವನೇನ್ ಮಾಡ್ದ ಅಂದ್ರೆ ತನ್ನ ಬಳಿಯಲ್ಲಿರ್ತಕ್ಕಂತಹ ಮಹಾಶಂಖ ದೊಡ್ಡದಾದಂತಹ ಒಂದು ಶಂಖ ಅಂದರೆ ಹೆಸರು ಪೌಂಡ್ರ ಅಂತ ಆ ಶಂಕದ ಹೆಸರು ಆ ಶಂಕವನ್ನು ದದ್ಮೌ ಊದಿದಂತೆ ಘೋಷ ಅದನ್ನು ಮಾಡಿದ ನಂತರ ಒಬ್ಬೊಬ್ಬರಾಗಿ ಪಾಂಡವರು ಮಾಡಲಿಕ್ಕೆ ಶುರು ಮಾಡಿದ್ರು ಪಾಂಡವರು ಮತ್ತು ಪಾಂಡವರ ಪಕ್ಷದವರು ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಪಾಂಡವರ ಕಡೆಯ ರಾಜನಾದಂತಹ ರಾಜ ಇನ್ನೂ ಆಗಿಲ್ಲ ಪಾಪ ಆದರೆ ಸಂಜೆ ಆಗಲೇ ರಾಜ ಮಾಡಿಬಿಟ್ಟಿದ್ದಾನೆ ಹೇಗೆ ಅಂದರೆ ಧರ್ಮದಿಂದ ರಾಜ ಇತ ಧರ್ಮರಾಜ ರಾಜ ಕೂಡ ಸಂಜೆಯ ಹೇಳಿದ ಅತ್ಯಂತ ವ್ಯಂಗ್ಯವಾಗಿ ಹೇಳ್ದ ರಾಜ ವಚನ ಮಬ್ರವೀತ್ ಅಂತ ಆ ರಾಜ ಯಾರು ಅಂದ್ರೆ ದುರ್ಯೋಧನ್ ದುರ್ಯೋಧನನ್ನು ಕೂಡ ರಾಜನ ಪಟ್ಟ ಕೊಟ್ಟಿದ್ದಾನೆ ದುರ್ಯೋಧನ ಅಪ್ಪನೂ ಕೂಡ ರಾಜ ಅಲ್ಲ ಪಾಂಡುವೆ ನಿಜವಾದ ಆ ಒಂದು ರಾಜ್ಯಕ್ಕೆ ಯೋಗ್ಯ ಅರ್ಹ ವ್ಯಕ್ತಿ ಆದರೆ ಇಲ್ಲಿ ಅವನು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾನೆ ದುರ್ಯೋಧನ ರಾಜ ವಚನಮ ಬ್ರವಿ ರಾಜನಾದಂತಹ ಆಚಾರ್ಯರ ಬಳಿಗೆ ಹೋಗಿ ಮಾತನ್ನು ಹೇಳಿದ ಅಂತ ಆದರೆ ಇಲ್ಲಿ ಸಂಜೆಯ ಹೇಳುವಂತಹ ರೀತಿ ಬೇರೆ ಅನಂತವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ಕುಂತಿ ಪುತ್ರನಾದಂತಹ ಮೊಟ್ಟ ಮೊದಲನೆಯ ಮಗನಾದಂತಹ ಯುಧಿಷ್ಠಿರ ಯುಧಿಷ್ಠಿರ ಅಂತಕ್ಕಂತಹ ಶಬ್ದ ಶಬ್ದವೂ ಕೂಡ ಹಾಗೆ ಯುಧಿ ಅಂದರೆ ಯುದ್ಧದಲ್ಲಿ ಯುದ್ಧದಲ್ಲಿ ನೆಲೆ ನಿಂತವನು ಸ್ಥಿರ ಅಂದರೆ ಓಡಿ ಹೋಗದೆ ಇರ್ತಕ್ಕಂಥವನು ಅಂತ ಯುದ್ಧದಲ್ಲಿ ಓಡಿ ಹೋಗದೆ ಇರತಕ್ಕಂಥದ್ದು ಕ್ಷತ್ರಿಯರ ಮಹಾಧರ್ಮ ಆ ಒಂದು ಧರ್ಮಕ್ಕೆ ಅಂಟಿಕೊಂಡಿದ್ದವನು ಈ ಕುಂತಿ ಪುತ್ರನಾದಂತಹ ಯುಧಿಷ್ಠಿರ ಆ ರಾಜ ಯುಧಿಷ್ಠಿರ ಅನಂತವಿಜಯ ಅನ್ನುವಂತಹ ಶಂಕವನ್ನು ಓದಿದ್ದಂತೆ ಅವನ ಶಂಕದ ಹೆಸರು ಅನಂತ ವಿಜಯ ಅಂದರೆ ಅದು ಶಾಶ್ವತವಾಗಿ ಅವನಿಗೆ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲವೂ ಕೂಡ ಅವನಿಗೆ ವಿಜಯವನ್ನು ತಂದು ಕೊಡುವಂತಹ ಸಾಮರ್ಥ್ಯವುಳ್ಳಂತಹ ಆ ಶಂಕ ಆ ಶಂಕದ ಹೆಸರು ಅನಂತ ವಿಜಯ ಅಂತ ಹೆಸರು ಈ ಯುಧಿಷ್ಠಿರನ ಬಗ್ಗೆ ಧತನಾಷ್ಟ್ರನಿಗೆ ಎಷ್ಟು ಭಯ ಇತ್ತು ಅಂತ ಹೇಳಿದ್ರೆ ಸಂಜೆಯನ ಹತ್ರ ಒಂದು ಮೆಸೇಜ್ ಅನ್ನ ಅವನು ಕಳಿಸುವಾಗ ಸಂಜೆಯನಿಗೆ ಒಂದು ಮಾತನ್ನು ಹೇಳ್ತಾನೆ ನೋಡು ನನಗೆ ಭೀಮನ ಕೋಪದ ಭಯವಿಲ್ಲ ಭೀಮನ ಬಲದ ಭಯವಿಲ್ಲ ಅವನು ದುರ್ಯೋಧನ ಪೊಡೆಯನ್ನು ಹೊಡೆದಾಕ್ತಾನೋ ದುಶಾಸನ ಸೀಳಿ ಅವನ ಎದೆಯನ್ನು ಬಗಿತಾನೋ ಅದರ ಭಯವಿಲ್ಲ ಅರ್ಜುನ ಗಾಂಧೀವದ ಸಾಮರ್ಥ್ಯದ ಭಯವಿಲ್ಲ ಆದರೆ ಯುಧಿಷ್ಠಿರನ ಕ್ಷಮೆಯ ಭಯವಿದೆ ಯುಧಿಷ್ಠಿರನ ಧರ್ಮದ ಭಯವಿದೆ ಯುಧಿಷ್ಠಿರನ ಅದಂತ ಯಾವ ಕಲ್ಯಾಣ ಗುಣಗಳಿದೆಯೋ ನಲ್ಲಿ ಒಳ್ಳೆ ಗುಣಗಳು ಪುನಃ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು ಯಾರಿಗೆ ಅವನು ಎಷ್ಟು ಕೆಟ್ಟದ್ದು ಮಾಡಿದ್ರೂ ಕೂಡ ಅವನು ಪುನಃ ಒಳ್ಳೇದಾಗಲಿ ಅಂತಕ್ಕ ಅವನ ಒಂದು ಯಾವ ಒಂದು ಮಾನಸಿಕ ಗುಣ ಇದೆಯೋ ಅದನ್ನು ನೋಡಿದ್ರೆ ಹೆದಿರ್ತೇನೆ ನಾನು ಅಂತಹ ಧೃತರಾಷ್ಟ್ರ ಹೇಳ್ಬಿಡ್ತಾ ಸಂಜೆ ಏನು ಅಂತ ಅಷ್ಟು ಭಯ ಇರುತ್ತೆ ಅವನಿಗೆ ಹೀಗಾಗಿ ಅಂತಹ ಯುಧಿಷ್ಠಿರ ಈಗ ಅನಂತ ವಿಜಯ ತನ್ನ ಯುದ್ಧದ ವಿಜಯದ ಸಂಕೇತವಾಗಿ ಅನಂತ ವಿಜಯವನ್ನು ಓದ್ತಾನೆ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ ಪುಷ್ಪಕೌ ನಕುಲನ ಶಂಖದ ಹೆಸರು ಸುಘೋಷ ಅಂದರೆ ಚೆನ್ನಾಗಿ ಶಬ್ದವನ್ನು ಮಾಡತಕ್ಕಂತಹ ಸಾಮರ್ಥ್ಯವುಳ್ಳವು ಅಂತಹ ಶಂಖ ಮಣಿಪುಷ್ಪಕ ಅನ್ನುವಂತಹ ಒಂದು ಶಂಖ ಈ ಸಹದೇವನಿಗೆ ಇತ್ತು ಅದನ್ನು ಕೂಡ ಆತ ಊದಿದ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥ ದೃಷ್ಟದ್ಯುನ್ನೋ ವಿರಾಟ ಸಾತ್ಯಕಿಶ್ಚಾಪರಾಜಿತುಪದೋ ದ್ರೌಪದೇಯ್ಚ ಸರ್ವಶ್ ಪೃಥಿವೀಪತೆ ಸೌಭದ್ರಷ್ಟ ಮಹಾಬಾಹು ಶಂಖಾನ ದದ್ಮು ಪೃಥಕ್ ಪೃಥಕ್ ಕಾಶ್ಯ ಅಂದ್ರೆ ಕಾಶಿಯ ರಾಜ ಕಾಶಿಯ ರಾಜನು ಅವನು ಎಂಥವನು ಅಂತ ಹೇಳಿದ್ರೆ ಪರಮೇಶ್ವಾಸಃ ಮಹಾಬಿಲ್ಲುಗಾರ ಅಂತ ಅವನು ಮಹಾಬಿಲ್ಲುಗಾರನಾದಂತಹ ಅಂದ್ರೆ ಗುರಿಯನ್ನು ತಪ್ಪದೆ ಯಾರ ಬಾಣ ಸತತವಾಗಿ ತನ್ನ ಉದ್ದೇಶದ ಎಡೆಗೆ ಹೋಗ್ತದೆಯೋ ಅಂತಹ ಪರಾಕ್ರಮಶಾಲಿ ಕಾಶಿರಾಜ ಅಂತವನು ಶಿಖಂಡೀಚ ಮಹಾರಥ ಮಹಾರಥನಾದಂತಹ ಶಿಖಂಡಿ ಧ್ರುವ ಧ್ರುವನ ಮಗನಾದಂತಹ ಶಿಖಂಡಿ ದೃಷ್ಟದ್ಯುಮ್ನ ಇನ್ನೊಬ್ಬ ಮಗ ಧ್ರುವನ ಇನ್ನೊಬ್ಬ ಮಗ ದೃಷ್ಟದ್ಯುಮ್ನ ಅಗ್ನಿಯಿಂದ ಜನಿಸಿದಂತಹ ಇನ್ನೊಬ್ಬ ಮಗ ದೃಷ್ಟದ್ಯುಮ್ನ ಅವನು ಈ ಪಾಂಡವ ಸೈನ್ಯದ ಸೇನಾಧಿಪತಿ ವಿರಾಟ ಇನ್ನು ವಿರಾಟ ರಾಜ ಅವನು ಸಾತ್ಯಕಿ ಸತ್ಯಕ ಅವನ ಮಗ ಶಿನಿ ಅವನ ಮೊಮ್ಮಗ ಆದಂತಹ ವೃಷ್ಟಿಕುಲ ಸಂಭೂತ ಕೃಷ್ಣನ ಬಾಲ್ಯ ಸ್ನೇಹಿತ ಅರ್ಜುನನಿಂದ ಎಲ್ಲ ಬಿಲ್ಲು ವಿದ್ಯೆಯನ್ನು ಕಲಿತಂತಹ ಸಾತ್ಯಕಿ ಅವನ ಇನ್ನೊಂದು ಹೆಸರು ನಾನು ಆಗಲಿ ಹೇಳಿದಂತೆ ಯುಯುಧಾನ ಯುದಾನ ಅವನು ಕೂಡ ಅವನು ಎಂತಹ ಯುಧಾನ ಎಂತಹ ಸಾತ್ಯಕಿ ಅಂದರೆ ಅಪರಾಜಿತ ಎಂದಿಗೂ ಸೋಲನ್ನ ಕಾಣದೇ ಇರತಕ್ಕಂತಹ ಮಹಾಪರಾಕ್ರಮಶಾಲಿಯಾದ ಸಾತ್ಯಕಿ ಅವನಿಗಾಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಈ ಯುದ್ಧ ನಡೆಯುವಂತಹ ಸಮಯದಲ್ಲಿ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಎಪ್ಪತ್ತು ವರ್ಷ ಅಂದರೆ ನಾವು ಈಗಿನ ಕಲ್ಪನೆಯನ್ನು ಇಟ್ಕೊಳ್ಳೇಬೇಡಿ ಈಗಿನ ಕಲ್ಪನೆ ಆಗಿನ ಕಲ್ಪನೆ ಬೇರೆಯೇ ಈಗ ಎಪ್ಪತ್ತು ವರ್ಷ ಅಂದರೆ ಅವನು ಇನ್ನೂ ಇದ್ದಾನ ಅಂತ ಕೇಳಬೇಕು ಆದರೆ ಆಗ ಎಪ್ಪತ್ತು ವರ್ಷ ಅಂದರೆ ಏನೂ ಅಲ್ಲ ಕೃಷ್ಣನಿಗೆ ಆವಾಗ ಎಂಬತ್ತು ವರ್ಷ ಎಪ್ಪತ್ತೆಂಬತ್ತು ವರ್ಷ ಅಂತಹ ಸಮಯದಲ್ಲಿ ಅವರಿಗೆಲ್ಲ ಅಷ್ಟೇ ವರ್ಷ ಆಗಿತ್ತು ಕೇವಲ ಅಭಿಮನ್ಯು ಮಾತ್ರ ಅಷ್ಟು ಸಣ್ಣವನು ಅಲ್ಲಿ ಹದಿನಾರು ಹದಿನಾರು ವರ್ಷ ಯಾಕೆ ಅಂದರೆ ಷೋಡಶಕಲಾ ಸಂಪನ್ನನಾದಂತಹ ಚಂದ್ರನ ಮಗನಾದ್ದರಿಂದ ಚಂದ್ರ ಕಳುಹಿಸುವುದಕ್ಕಿಂತ ಮುಂಚೆ ಷರತ್ತು ಹಾಕಿರ್ತಾನೆ ಎಲ್ಲ ದೇವತೆಗಳಿಗೆ ನಾನು ನನ್ನ ಮಗನಿಗೆ ಅಷ್ಟು ದಿವಸ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ನನ್ನ ಮಗನ ನನಗೆ ಬೇಗ ನೀವೆಲ್ಲ ತಂದು ಕೊಡಬೇಕು ಅಂತ ಅವನು ಮುಂಚೆನೆ ಕಂಡೀಷನ್ ಹಾಕಿದ್ರಿಂದ ಆಯ್ತಪ್ಪ ಹದಿನಾರು ವರ್ಷ ಆದರೂ ಕಳ್ಸಿಕೊಡ್ತೇವೆ ಅಂತ ಹೇಳಿದ್ರಿಂದ ಹದಿನಾರು ವರ್ಷಕ್ಕೆ ಅವನಿಗೆ ಮೃತ್ಯು ಆಗುತ್ತೆ ಆ ಮೃತ್ಯುವು ಕೂಡ ಅವನಿಗೆ ಅಪ್ಪನಿಗೆ ಇಷ್ಟವಾಗಿದ್ದೆ ಅದು ಚಂದನ ಮಗ ಹೀಗೆ ಇಲ್ಲಿ ನಂತರ ಧ್ರುವದ ಮಹಾಪರಾಕ್ರಮಶಾಲಿಯಾದಂತಹ ದ್ರುಪದ ರಾಜ ದ್ರೌಪದೇಯಾಶ್ಚ ದ್ರೌಪದಿಯ ಐದು ಮಕ್ಕಳು ಪ್ರತಿಬಿಂಧ್ಯಾದಿಗಳು ಯುದಿಷ್ಠಿರನಿಗೆ ಕೊಟ್ಟಿದಂತಹ ಪ್ರತಿಬಿಂಧ್ಯಾ ಶುತಸೋಮ ಶತಾನೀಕ ಇವರೆಲ್ಲರೂ ಕೂಡ ದ್ರೌಪದೇಯಾಷ್ಟ ಸರ್ವಶಃ ಪೃಥ್ವೀಪತಿ ಎಲ್ಲವೋ ರಾಜನೇ ಎಲ್ಲವೋ ಪೃಥಿವೀಪತಿ ಅಂದರೆ ಇಲ್ಲಿ ಅಣಕಿಸುವ ರೀತಿಯಿಂದ ಸಂಜೆಯ ಧೃತರಾಷ್ಟ್ರನನ್ನು ಸಂಬೋಧಿಸ್ತಾ ಇರುತ್ತೆ ಎಲ್ಲವೋ ಭೂಮಿಗೆ ಒಡೆಯನೇ ಪೃಥ್ವಿ ಪತಿಯೇ ಕೇಳು ಇವರ ಪರಾಕ್ರಮ ಏನು ನಿಮ್ಮ ನಿನ್ನ ಮಕ್ಕಳ ಪರಾಕ್ರಮ ಏನು ಅದಕ್ಕೆ ಹೋಲಿಸಿದ್ರೆ ಇವರ ಪರಾಕ್ರಮ ಏನು ಅಂತ ಸೌಭದ್ರಶ್ಚ ಮಹಾಬಾಹು ಸೌಭದ್ರ ಅಂದರೆ ಸುಭದ್ರೆಯ ಮಗನಾದಂತಹ ಅಭಿಮನ್ಯು ಮಹಾಬಾಹು ಮಹಾಪರಾಕ್ರಮಶಾಲಿ ಅವು ಇವರೆಲ್ಲರೂ ಸೇರಿ ಬೇರೆ ಬೇರೆ ಪೃಥಕ್ ಪೃಥಕ್ ಶಂಕನ ಶಂಕಗಳನ್ನು ದದ್ಮು ದದ್ಮುಹು ಅಂದರೆ ಊದಿದರು ಅಂತ ಅರ್ಥ ಇದಾದ ನಂತರ ಏನಾಗುತ್ತೆ ಸ ಘೋಷೋ ಧಾರ್ತರಾಷ್ಟ್ರಾಣಂ ಹೃದಯಾರಯತ್ ನಭಶ್ಚ ಪೃಥಿವೀಂಚವ ತುಮುಲೋ ವ್ಯನು ನಾದಯನ್ ಅವರ ಶಬ್ದ ಇವರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೋ ಅದನ್ನು ಸಂಜೆ ಹೇಳಿಲ್ಲ ದೊಡ್ಡ ಶಬ್ದವನ್ನಂತೂ ಮಾಡಿದ್ರು ತುಮುಲೋ ಅಧ್ಯಮುಲೋವತ್ ಮಹಾಶಬ್ಧವನ್ನು ಮಾಡಿದ್ರು ಅಂತ ಹೇಳಿದ ಸಂಜಯ ಆದರೆ ಇಲ್ಲಿ ಕೃತರಾಷ್ಟ್ರನಿಗೆ ಪಾಂಡವರ ಪರಾಕ್ರಮವನ್ನು ಹೇಳುವಾಗ ಹೇಳ್ತಾ ಇದ್ದಾನೆ ಅಂತಹ ಘೋಷ ತಮಾಷೆ ನೋಡಿ ಇಲ್ಲಿ ಕೌರವರ ಶಬ್ದವನ್ನು ಹೇಳುವಾಗ ಅವರ ಶಬ್ದಗಳು ಎಲ್ಲ ಒಟ್ಟಿಗೆ ಅವರು ಶುರು ಮಾಡಿದರೂ ಕೂಡ ಎಲ್ಲವೂ ಕೂಡ ಸೋಲೋ ಆಗಿರಲಿಲ್ಲ ಎಲ್ಲವೂ ಕೂಡ ಗ್ರೂಪ್ಸ್ ಇದಾಗಿರಲಿಲ್ಲ ಎಲ್ಲವೂ ಕೂಡ ಸೋಲೋ ಆಗಿತ್ತು ಒಂದೊಂದು ಒಂದೊಂದು ಸಪ್ರೇಟಾಗಿ ಕೇಳಿಸ್ತಾ ಇತ್ತು ಅವರಲ್ಲಿ ಐಕ್ಯಮೆತ್ಯ ಆ ಐಕಮೆತ್ಯುವಿಲ್ಲ ಅಂತ ಆ ಶಂಖ ಆ ಧೇರಿ ಅವುಗಳೂ ಕೂಡ ಸಾರ್ತಾ ಇತ್ತು ಆದರೆ ಇಲ್ಲಿ ಸಂಜೆಯ ಹೇಳುವ ಪ್ರಕಾರ ಸ ಏಕವಚನ ಇದೆ ಆ ಶಬ್ದವು ಒಂದೇ ಶಬ್ದ ಕೆಡಿಸಿದ್ರು ಇಷ್ಟರಲ್ಲೂ ಕೂಡ ಒಂದೇ ಶಬ್ದ ಕಂಟಿನ್ಯೂ ಆಗ್ತಾ ಇದೆ ಅನ್ನೋಗೆ ಯಾವ ಕೃಷಿಕೇಶ ಪಾಂಚಜನ್ಯವನ್ನು ಊದಿ ಇನ್ನೇನು ಮುಗಿಸುವಾಗ ದೇವದತ್ತವನ್ನು ಊದಿದ ಧನಂಜಯ ಅವನು ಊದಿ ಮುಗಿಸುವಾಗ ಪೌಂಡ್ರವನು ಊದಿದ ಭೀಮ ಅವನು ಊದಿ ಮುಗಿಸುವಾಗ ಅನಂತ ವಿಜಯವನ್ನ ಯುಧಿಷ್ಠಿರ ಊದಿದ ಅನಂತ ವಿಜಯವನ್ನು ಮುಗಿಸಿದ ಮೇಲೆ ಸುಘೋಷ ಮಣಿ ಪುಷ್ಪಕವನ್ನ ಸಹದೇವನ ಕುಲರು ಅವರು ಓದಿದರು ಎಲ್ಲ ಒಂದೇ ಶಬ್ದವಾಗಿ ಇಷ್ಟೂ ಪಾಂಡವರ ಸೈನ್ಯದ ಆ ಶಂಕದ ಶಬ್ದ ಒಂದೇ ಶಬ್ದವೇನೋ ಒಬ್ಬ ಸೈನಿಕನೇ ನಮ್ಮ ಮೇಲೆ ಯರಿಗೆ ಬರ್ತಾ ಇದ್ದಾನೇನೋ ಒಂದೇ ಸೈನ್ಯವೇ ಎರಗಿ ಬರ್ತಾ ಎಂಬಂತೆ ಭಾಸವಾಗ್ತಾ ಇತ್ತು ಆದ್ರಿಂದ ಏಕವಚನವನ್ನ ಇಲ್ಲಿ ಬಳಸಲಾಗಿದೆ ಆ ಶಬ್ದವು ಸ ಘೋಷವು ಧಾರತ ವ್ಯದಾರಯತ ಹೃದಯ ನಿನ್ನ ಮಕ್ಕಳ ಧಾರತ ರಾಷ್ಟ್ರೌರವಾನಂ ಅಂತ ಹೇಳಿದೆ ಯಾಕಂದ್ರೆ ಪಾಂಡವರು ಕೂಡ ಕೌರವರೇ ಪಾಂಡವರಿಗೆ ಪಾಂಡುವಿನ ಪುತ್ರನಾದ್ರಿಂದ ಪಾಂಡವರ ಹೆಸರಾದರೂ ಕೂಡ ಅವರು ಕೂಡ ಕುರು ವಂಶಕ್ಕೆ ಸೇರಿದವರೇ ಇಲ್ಲಿ ಕೌರವಾನಾಮ್ ಅಂತ ಹೇಳಿದ್ರೆ ಪಾಂಡವರಿಗೆಲ್ಲ ಅವಮಾನವಾಗುತ್ತೆ ಅಂತ ಹೇಳಿ ಸಂಜೆಯ ಮನಸ್ಸನ್ನು ಇಟ್ಕೊಂಡು ನಿನ್ನ ಮಕ್ಕಳು ಅಂತ ಹೇಳುವಂತಹ ಉದ್ದೇಶದಿಂದ ಧಾರ್ತ ರಾಷ್ಟ್ರಾಣ ಅಂದ್ರೆ ಧೂರ್ತ ರಾಷ್ಟ್ರ ನಿನ್ನ ಮಕ್ಕಳ ಹೃದಯಾನಿ ಹೃದಯವನ್ನು ವ್ಯದಾರಯತ್ ಅಂದ್ರೆ ಸೀಳಿದವು ಅಂತ ಅರ್ಥ ನಭಶ್ಚ ಪ್ರತಿವೀಂಚವ ತುಮುದೋ ವ್ಯನುನಾದಯನ್ ಆ ಒಂದು ಶಬ್ದವು ಭೂಮಿ ಹಾಗೂ ಆಕಾಶಗಳಲ್ಲೆಲ್ಲ ಪ್ರತಿಧ್ವನಿತವಾಗ್ತಾ ಇತ್ತು ಕೊನೆಯವರು ತುಂಬಿಕೊಂಡಿತು ಅಂತ ಹೇಳಿ ಹೇಳ್ತಾರೆ ಅಥವ್ಯವಸ್ಥಿತಾನ್ ದೃಷ್ಟು ಕಪಿಧ್ವಜ ಪ್ರವೃತ್ತೇ ಶಸ್ತ್ರಸಂಪಾತೆ ಧನು ಉದ್ಯಮ್ಯ ಪಾಂಡವ ಹೃಷಿಕೇಶಂ ತದಾ ವಾಕ್ಯಂ ಉಚ ಇದಾಹ ಇಲ್ಲಿಗೆ ಬಂದಿತ್ತು ಕೊಡುತ್ತ ಇಷ್ಟೆಲ್ಲ ಆದಮೇಲೆ ಇಂತಹ ವ್ಯವಸ್ಥಿತವಾದಂತಹ ಧೃತರಾಷ್ಟ್ರನ ಮಕ್ಕಳನ್ನೆಲ್ಲ ನೋಡಿ ಯುದ್ಧಕ್ಕೆ ಬಂದಂತಹ ಮಕ್ಕಳನ್ನೆಲ್ಲ ನೋಡಿ ದುರ್ಯೋಧನಾದಿಗಳನ್ನು ನೋಡಿ ಅಥ ಅಂದರೆ ನಂತರ ಕಪಿಧ್ವಜ ಅಂದರೆ ಹನುಮಂತನೇ ಯಾರ ಧ್ವಜದಲ್ಲಿ ಸ್ವತಃ ಇದ್ದಾನೆಯೋ ಇದು ನಿಮ್ಗೆ ಗೊತ್ತಿರಬೇಕು ಭೀಮ ಯಾವಾಗ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋಗ್ತಾನೋ ಯಕ್ಷರ ಲೋಕಕ್ಕೆ ಅವನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಹಾಗೆ ಅವನಿಗೆ ತನ್ನ ಎಲ್ಲ ಆಶೀರ್ವಾದವನ್ನು ತನ್ನಲ್ಲಿದ್ದಂತಹ ಬಲವನ್ನು ತನ್ನ ಅಪ್ಪುಗೆಯ ಮೂಲಕ ಕೊಡುವುದರ ಒಂದು ಯೋಚನೆಯೊಂದಿಗೆ ಅಲ್ಲಿ ಆ ಕಪಿ ಕೂತಿತ್ತು ಹನುಮಾನ್ ಆಗ ಭೀಮಾ ಬಂದ ನಿಮಗೆ ಗೊತ್ತಿದೆ ಅವನು ಏ ಕಪಿ ಇನ್ನು ಬಾಲು ಒಂದು ಸ್ವಲ್ಪ ಎತ್ಕೋ ಮಡ್ಚ್ಕೋ ನಾನು ಈ ದಾರಿಯಾಗಿ ಹೋಗ್ತೇನೆ ಅಂತ ಹೇಳಿದಾಗ ಅವನು ಗೊತ್ತಿತ್ತಲ್ಲ ಇದು ಯಾರು ಅಂತ ಅಹಂಕಾರದ ದುರಹಂಕಾರದಿಂದ ಮಾತನಾಡ್ತಾ ಇದ್ದಲ್ಲ ಪ್ರಾಣ ಇವನು ಅಂಶ ನನ್ನ ತಮ್ಮ ಅಂತ ಇವನು ಗೊತ್ತಿತ್ತು ರಾಮನ ಭಕ್ತನಿಗೆ ಇವನು ಹೇಳ್ದ ಸ್ವಲ್ಪ ನೀನೇ ಜರುಗಿಸಪ್ಪ ನನಗೆ ವಯಸ್ಸಾಗಿದೆ ತುಂಬ ನನ್ನ ಬಾಲವನ್ನೇ ನಾನು ಈಗ ಎತ್ತಲಿಕ್ಕೆ ಆಗ್ತಾಯಿಲ್ಲ ಆದ್ದರಿಂದ ನೀನೇ ಜರುಗಿಸ್ಬಿಡು ಅಂತ ಹೇಳಿದಾಗ ಈಗ ಎಲ್ಲ ಪ್ರಯತ್ನ ಮಾಡಿ ಸಾಕಾಗಿ ಇದು ನಿಜವಾಗಿಯೂ ಸಾಮಾನ್ಯ ಕಪಿಯಲ್ಲ ಯಾವುದೋ ಒಬ್ಬ ಮಹಾಪುರುಷ ಅಂಥೇಳಿ ಅವನ ಕಾಲಿಗೆ ಎರಡ್ದಾಗ ಆಗ ಅವನು ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಸ್ವಯಂ ಪ್ರಕಾಶನ ಆಗ್ತಾನೆ ಅಹಂಕಾರ ಇಳಿಯುತ್ತಲ್ಲ ಅಹಂಕಾರ ಇಳಿದಾಗ ಇವನು ತನ್ನ ಬಲವನ್ನು ತೋರಿಸ್ತಾನೆ ನಾನು ಹನುಮಂತ ತ್ರೇತಾಯುಗದ ಇದು ರಾಮನ ಭಕ್ತ ಅಂತ ಹೇಳಿದಾಗ ಇವನು ಇವನು ಪರಿಚಯವನ್ನು ಹೇಳಿದಾಗ ಅಯ್ಯೋ ನಾವಿಬ್ಬರು ಅಣ್ಣ ತಮ್ಮಂದರು ಅಂಥೇಳಿ ಅವರು ತುಂಬ ಖುಷಿಯಾಗಿ ಇಬ್ಬರನ್ನು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಆಗ ಹನುಮಂತ ಕೊನೆಯಲ್ಲಿ ಹೇಳ್ತಾನೆ ನೀನೇನು ಹೆದರಬೇಡ ನೀನು ಯಶಸ್ವಿಯಾಕ್ಯ ಮುಂದೆ ಧೃತರಾಷ್ಟ್ರನ ಮಕ್ಕಳ ಎದುರುಗಡೆ ಯಾವಾಗ ಯುದ್ಧ ನಡೆಯಿತು ನಿಮಗೋ ನಿಮಗೆ ಆಗಲೇ ಅವನು ಎಲ್ಲವನ್ನೂ ಬಲ್ಲವನಾಗಿದ್ದಾದ್ದರಿಂದ ಫ್ಯೂಚರ್ ಅವನು ಹೇಳಿಬಿಡ್ತಾನೆ ಅಂತಹ ಯುದ್ಧದಲ್ಲಿ ನಾನು ಅರ್ಜುನ ರಥದ ದಿವ್ಯ ರಥದ ಮೇಲೆ ಧ್ವಜವಾಗಿ ನಾನೇ ಸಾಕ್ಷಾತ್ತಾಗಿ ಕುಳಿತುಕೊಂಡು ಮಹಾಗರ್ಜನೆಯನ್ನು ಮಾಡ್ತೇನೆ ಆ ಗರ್ಜನೆಯನ್ನು ಯಾವ ರೀತಿಯಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ಶತ್ರುವಿನ ಪ್ರಾಣ ಆಗಲೇ ಅರ್ಧ ಹೋಗ್ಬಿಡುತ್ತೆ ನೀವು ಕೇವಲ ನಿಮಿತ್ತವಾಗಿ ಅವನು ಕೊಲ್ಲಿ ಅಂತ ಹೇಳ್ತ ಹಾಗೆ ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಂದ್ರೆ ಭೀಮನಿಗೆ ನೀನು ಎಲ್ಲೆಲ್ಲಿ ಹೋಗ್ತೀಯೋ ನೀನು ಯಾವಾಗ ಸಿಂಹನಾದ ಮಾಡ್ತೀಯೋ ಶೌರ್ಯದಿಂದ ನಿನ್ನ ಸಿಂಹನಾದದ ಜೊತೆಗೆ ನಾನು ಕೂಡ ಸಿಂಹನಾದವನ್ನು ಮಾಡಿ ಆ ಶತ್ರುಗಳಲ್ಲಿ ಭಯವನ್ನು ಸಂಚಾರ ಮಾಡ್ತೇನೆ ಅಂತ ಹೇಳಿ ಈ ಎರಡು ವರವನ್ನು ಕೊಟ್ಟು ಅವನು ಭೀಮನನ್ನು ಕಳಿಸ್ಕೊಡ್ತಾನೆ ಅದರ ಫಲವಾಗಿ ಇಲ್ಲಿ ಅರ್ಜುನ ಇವತ್ತು ಕಪಿದ್ವಜನಾಗಿ ನಿಂತಿದ್ದಾನೆ ಆ ಕಪಿದ್ವಜನಾದಂತಹ ಅರ್ಜುನ ತ್ರಿತರಾಷ್ಟ್ರಮ ಪುತ್ರರನ್ನು ನೋಡಿಕೊಂಡು ಪ್ರವರ್ತೆ ಶಸ್ತ್ರಪಾತಿ ಏನು ಮಾಡ್ತಾನೆ ಅವರೇನು ಮಾಡ್ಕೊಂಡಿದ್ದಾರೆ ಎಲ್ಲ ಯುದ್ಧಕ್ಕೆ ತಯಾರಾದ್ರಿಂದ ನಾನು ಕೂಡ ಈಗ ನನ್ನ ಶಸ್ತ್ರವನ್ನು ಹಿಡ್ಕೊಂಡು ನೋಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯಿಂದ ಧನುಹು ಉದ್ಯಮ್ಯ ತನ್ನ ಗಾಂಡೀವವನ್ನು ಎತ್ತಿ ಆ ಪಾಂಡವ ಆ ಅರ್ಜುನನು ಕೃಷಿಕೇಶಂ ಇಂದ್ರಿಯ ಸ್ವಾಮಿಯಾದಂತಹ ಆ ಭಗವಾನ್ ಶ್ರೀಕೃಷ್ಣ ಅವನನ್ನು ಉದ್ದೇಶಿಸಿ ಇದಮ್ಮ ಆಹಾ ಈ ಮಾತನ್ನು ಹೇಳಿದನು ಎಲ್ಲೋ ರಾಜನೇ ಆಗ ಈ ಮಾತನ್ನು ಅವನು ಹೇಳ್ತಾನೆ ಯಾವ ಮಾತನ್ನು ಹೇಳ್ತಾನೆ ಅನ್ನೋದನ್ನು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ಕೇಳೋಣ ಓಂ ಪೂರ್ಣಮದಃ ಪೂರ್ಣಮಿ ದಂ ಪೂರ್ಣ ಪೂರ್ಣುಧ್ಯತೆ ಪೂರ್ಣಸ್ಯಪೂರ್ಣಮೂರ್ಣಮೀವಶಿಷ್ಯತೆ ಓಂ ಶಾಂತ ತ್ಿಶಾಂತಿ ಶಾಂತಿ ಹರಿ ಓ ತತ್ಸ್ರೀಕೃಷ್ಣಾರ್ಪಣಮಸ್ತು